ಪಕ ಧರ್ಮಸರ್ಮಸ್ವರೂ ಅವತಾರರಿಷ್ಠಾ ರಾಮಕೃಷ್ಣ ತೇ ನಮ ತವ ಕಥಾ ತಪ್ತೀವನ ಕವಿರೀಡಿತ ಕಲ್ಮಷಾಪ್ರವಣಮಂಗಳೀಮಾತುವಿ ಗೃಹಿ ತೇ ಭೂರಿದ ಜನಾ ಶ್ರೀರಾಮಕೃಷ್ಣರು ಸಾಧು ಸಂಘಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದರು ಪ್ರತಿ ಸಂದರ್ಭದಲ್ಲೂ ಕೂಡ ಯಾರಾದರೂ ಉಪಾಯ ಏನು ಅಂತ ಕೇಳಿದರೆ ಅವರು ಮೊದಲು ಹೇಳ್ತಾ ಇದ್ದು ಸಾಧು ಸಂಘ ಆಮೇಲೆ ಧ್ಯಾನ ಪ್ರಾರ್ಥನೆ ನಾಮಜಪ ಇತ್ಯಾದಿಗಳೆಲ್ಲ ಅದಕ್ಕೋಸ್ಕರವಾಗಿ ಈ ಸಾಧು ಸಂಘಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಅವರು ಕೊಡ್ತಾರೆ ಆದರೆ ಯಾವಾಗಲೂ ಕೂಡ ಸಾಧುಸಂಗ ದೊರೆಯೋದಿಲ್ಲ ಬಹಳ ಕಷ್ಟ ಅದಕ್ಕೋಸ್ಕರವಾಗಿ ಆಧ್ಯಾತ್ಮಿಕ ಗ್ರಂಥಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಯಾವಾಗಲೂ ಕೂಡ ಪ್ರತಿನಿತ್ಯವೂ ಕೂಡ ಸ್ವಲ್ಪ ಹೊತ್ತಾದರೂ ಕೂಡ ಆಧ್ಯಾತ್ಮಿಕ ಗ್ರಂಥವನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಓದ್ತಕ್ಕಂಥದ್ದು ಇದನ್ನು ನಾವು ಅಭ್ಯಾಸ ಮಾಡ್ಕೊಬೇಕು ಅದೇ ಒಂದು ಸಾಧುಸಂಗ ಆಗತ್ತೆ ಅದಕ್ಕೋಸ್ಕರವಾಗಿ ನಮ್ಮ ಮನಸ್ಸಿನಲ್ಲಿ ಉನ್ನತ ಭಾವನೆಗಳು ಆಧ್ಯಾತ್ಮಿಕ ಭಾವನೆಗಳು ದುಷ್ಟ ಭಾವನೆಗಳು ಬರದಂತೆ ನೋಡ್ಕೊಳ್ಬೇಕು ಉನ್ನತ ಭಾವನೆಗಳೇ ಬರಬೇಕು ಯಾವಾಗಲೂ ಕೂಡ ಸಾಧುಸಂಗ ಅಂತ ಅವ್ರು ಯಾಕೋಸ್ಕರ ಸಾಧುಸಂಗ ಹೇಳ್ತಾ ಇದ್ರು ಹೆಚ್ಚಾಗಿ ಅಂತನ್ಬಿಟ್ರೆ ನಮ್ಮಲ್ಲಿ ಆಧ್ಯಾತ್ಮಿಕ ಭಾವನೆ ಹೆಚ್ಚು ಜಾಗೃತವಾಗಬೇಕು ವೈರಾಗ್ಯ ಮನೋಭಾವ ಜಾಸ್ತಿ ಆಗಬೇಕು ಆ ದೃಷ್ಟಿಯಿಂದ ಅದನ್ನು ಆಧ್ಯಾತ್ಮಿಕ ಗ್ರಂಥಗಳನ್ನು ಓದ್ಯಾಗಲೂ ಕೂಡ ಒಂದು ಗಂಭೀರವಾಗಿ ಅದನ್ನು ಓದಬೇಕು ಸುಮ್ಮನೆ ಕ್ಯಾಶುವಲ್ ಆಗಿ ಓದಿದ ಪ್ರಯೋಜನ ಇಲ್ಲ ಭಾಳ ಸೀರಿಯಸ್ ಆಗಿ ಗಂಭೀರವಾಗಿ ಪ್ರಾಮಾಣಿಕತೆಯಿಂದ ಅದನ್ನು ಓದಿದಾಗ ನಿಜವಾಗೂ ಕೂಡ ಅದರ ಮೂಲಕ ಕೂಡ ನಮ್ಮಲ್ಲಿ ಭಗವದ್ ವ್ಯಾಕುಲತೆ ಜಾಗೃತವಾಗುತ್ತೆ ವೈರಾಗ್ಯ ಮನೋಭಾವ ಜಾಗೃತವಾಗುತ್ತೆ ಶ್ರೀರಾಮಕೃಷ್ಣ ಹೇಳ್ತಾರೆ ಇಲ್ಲಿ ಸಾಧುಸಂಗದಿಂದ ಇನ್ನೊಂದು ಉಪಕಾರವಾಗುತ್ತದೆ ಇದೇನದು ಸದಸದ್ವಿಚಾರ ಬೆಳೆಯುತ್ತದೆ ಭಗವಂತನೇ ಸತ್ ಎಂದರೆ ನಿತ್ಯ ಈ ಜಗತ್ತು ಅಸತ್ ಎಂದರೆ ಅನಿತ್ಯ ಅಸತ್ ಮಾರ್ಗಕ್ಕೆ ಮನಸ್ಸು ಕಾಲು ಹಾಕಿತು ಎಂದೊಡನೆಯೇ ವಿಚಾರದಲ್ಲಿ ತೊಡಗಬೇಕಾಗುತ್ತದೆ ಹೇಗೆ ವಿಚಾರ ಮಾಡೋದು ಇದೊಂದು ದೊಡ್ಡ ಇದೊಂದು ದೊಡ್ಡ ಸಾಧನೆ ಶ್ರೀರಾಮಕೃಷ್ಣರ ದೃಷ್ಟಿಯಲ್ಲಿ ವಿವೇಕ ವಿಚಾರ ಅದನ್ನು ಕೂಡ ಶ್ರೀರಾಮಕೃಷ್ಣರ ಪಂಚ ಅಂತ ಹೇಳಿದ್ನಲ್ಲ ಈ ಸಾಧನ ಪಂಚಕ ಸಾಧನ ಪಂಚಕದಲ್ಲಿ ವಿವೇಕವೂ ಕೂಡ ವಿಚಾರವೂ ಕೂಡ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಗ ಈಗ ಯಾವುದನ್ನು ನಾವು ಅಸತ್ತ ಅಸತ್ ಅಂತ ಕರಿತೀವಿ ಯಾವುದನ್ನು ಸತ್ ಅಂತ ಕರಿತೀವಿ ಶ್ರೀರಾಮಕೃಷ್ಣ ಹೇಳ್ತಾರೆ ಯಾವುದು ಸತ್ತು ಅದು ಅನಿತ್ಯ ನಿತ್ಯ ಸತ್ ಆ್ಯಂಡ್ ನಿತ್ಯ ಎರಡು ಕೂಡ ಒಂದೇ ಅಂತ ಹೇಳ್ತಾರೆ ಅವರು ಅಸತ್ತು ಮತ್ತು ಅಸ ಅನಿತ್ಯ ಎರಡು ಕೂಡ ಒಂದೇ ಯಾವುದು ಅಸತ್ ಅನಿತ್ಯವಾಗಿರುತ್ತೋ ಅದು ಅಸತ್ತಾಗಿರುತ್ತೆ ಯಾವುದು ಸ ಸತ್ ನಿತ್ಯ ಅನಿತ್ಯವಾಗಿರುತ್ತೋ ಅದು ಅಸತ್ತಾಗಿರುತ್ತೆ ಹೀಗೆ ಈಗ ಉದಾಹರಣೆ ತೊಗೊಳ್ಬೇಕು ಅಂತಂದುಬಿಟ್ರೆ ಸಾಮಾನ್ಯ ವ್ಯಾವಹಾರಿಕ ದೃಷ್ಟಿಯಿಂದ ನೋಡೋದಾದರೆ ಈಗ ಮಣ್ಣಿರುತ್ತೆ ಹ್ಞೂ ಮಣ್ಣು ಮಣ್ಣಿನಿಂದ ಅನೇಕ ವಸ್ತುಗಳನ್ನು ಮಾಡ್ತಾರೆ ಮಡಿಕೆ ಕುಡಿಕೆ ಟೀ ಕಪ್ಪು ಕೂಡ ಮಾಡ್ತಾರೆ ಆಮೇಲೆ ಬ ಅನೇಕ ಬೊಂಬೆಗಳನ್ನು ಮಾಡ್ತಾರೆ ಇದೆಲ್ಲದು ಕೂಡ ಮಾಡ್ತಾರೆ ಇವೆಲ್ಲ ವಿಕಾರಗಳು ಮಣ್ಣಿನಿಂದ ಆಗ್ತಕ್ಕಂಥ ವಿವಿಧ ರೂಪಗಳು ವಿಕಾರಗಳು ಅದನ್ನು ವಿಕಾರಗಳು ಅಂತ ಕರೀತಾರೆ ನೀವು ವಿಕಾರಗಳು ಅಂತ ಹೇಳಿದಾಗ ನೀವೇನು ಬಹಳ ವಿಕಾರವಾಗಿ ಕಾಣ್ತಾನಪ್ಪ ಅವನು ಅಂತ ಸಾಮಾನ್ಯ ಹೇಳ್ತಾರಲ್ಲ ಆ ದೃಷ್ಟಿಯಿಂದ ಅಲ್ಲ ಅಲ್ಲಿ ವಿಕಾರಗಳು ಅಂತನ್ಬಿಟ್ರೆ ಒಂದೇ ವಸ್ತುವಿನ ವಿವಿಧ ರೂಪಗಳು ಅಂತನ್ಬಿಟ್ಟು ಹೀಗೆ ಇವೆಲ್ಲದೂ ಕೂಡ ಮಡಿಕೆ ಕುಡಿಕೆ ಮತ್ತು ಬೊಂಬೆ ಇತ್ಯಾದಿಗಳೆಲ್ಲವೂ ಕೂಡ ಮಣ್ಣಿನ ವಿವಿಧ ವಿಕಾರಗಳು ಅಲ್ಲಿ ಯಾವುದು ಸತ್ಯವಾದದ್ದು ಆ ವಿಕಾರಗಳ ಸತ್ಯವನೋ ಮಣ್ಣು ಸತ್ಯನೋ ಅಂತಕ್ಕಂಥದ್ದು ಮೃತ್ತಿಕೆ ಇತ್ತೇವ ಸತ್ಯಮ ಅಂತಂದ್ಬಿಟ್ಟು ಉಪನಿಷತ್ ಹೇಳುತ್ತೆ ಅಂದರೆ ಅಲ್ಲಿ ವಿಕಾರಗಳು ಯಾವುದು ಕೂಡ ಅದು ಶಾಶ್ವತವಲ್ಲ ಈಗಿರುತ್ತೆ ನಾಳೆ ಹೊಟ್ಟೋಗುತ್ತೆ ಎಲ್ಲ ಕ್ಷಣಿಕ ಆ ಒಂದು ದೃಷ್ಟಿಯಿಂದ ಹಾಗೆಯೇ ಈ ಪ್ರಪಂಚದ ವಸ್ತುಗಳು ಕೂಡ ಅಷ್ಟೇ ಅದ್ರ ಹಿಂದೆ ಇರತಕ್ಕಂತಹದ್ದು ಒಂದು ಸತ್ಯವಾಗಿರ್ತಕ್ಕಂಥ ಯಾವಾಗಲೂ ಕೂಡ ಎಲ್ಲ ವಿಕಾರಗಳ ಹಿಂದೆಯೂ ಶಾಶ್ವತವಾಗಿರತಕ್ಕಂಥ ಒಂದು ಸತ್ಯ ಇದೆ ಈ ಸಮುದ್ರ ಇದೆ ಸಮುದ್ರದಲ್ಲಿ ಅನೇಕ ಅನೇಕ ಹಲುಗಳು ಹೇಳುತ್ತೆ ಅದು ಹೇಳುತ್ತೆ ಬೀಳುತ್ತೆ ಏಳುತ್ತೆ ಬೀಳುತ್ತೆ ಆದರೆ ಅದ್ರ ಹಿಂದೆ ನಿರಂತರವಾಗಿರ್ತಕ್ಕಂಥ ಒಂದು ಸತ್ಯ ಇದೆ ಯಾವುದದು ಸಮುದ್ರ ನೀರಿದೆ ಹಾಗೆ ಒಡವೆಗಳು ಅಂತನ್ಬಿಟ್ರೆ ನಮಗೆ ತುಂಬ ಇಷ್ಟ ನಮಗೆಲ್ಲ ಒಡವೆಗಳು ಅಂತಂದ್ಬಿಟ್ರೆ ಭಾಳ ಆಸಕ್ತಿ ಆದರೆ ಒಡವೆಗಳು ಅನೇಕ ವಿಕಾರಗಳು ಅಷ್ಟೇ ಚಿನ್ನದ ವಿ ವಿವಿಧ ವಿಕಾರಗಳು ಆದರೆ ಅದರಲ್ಲಿರ್ತಕ್ಕಂಥದ್ದು ಯಾವುದು ಸತ್ಯ ನಿಜವಾಗೂ ಕೂಡ ಅದು ಚಿನ್ನವೇ ಸತ್ಯ ಹಾಗೆ ನಾವು ಇದನ್ನು ವಿಶ್ಲೇಷಣೆ ಮುಂದುವರಿಸ್ತಾ ಹೋಗ್ಬಿಟ್ರೆ ಈ ಮಣ್ಣಿದೆಯಲ್ಲ ಮಣ್ಣು ಕೂಡ ಒಂದು ವಿಕಾರನೇ ಮಣ್ಣು ಕೂಡ ಒಂದು ವಿಕಾರನೇ ತಾನೆ ಅದಕ್ಕೂ ಒಂದು ರೂಪ ಇದೆ ಎಲ್ಲ ಗುಣಗಳು ಇದೆ ಅದಕ್ಕೆ ವಾಸನೆ ಇದೆ ಟಚ್ ಇದೆ ಎಲ್ಲದೂ ಕೂಡ ಇದೆ ಇಂದ್ರಿಯ ವಿಷಯ ಅದು ಕೂಡ ಇಂದ್ರಿಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದು ಕೂಡ ಒಂದು ವಿಕಾರನೇ ಆಯಿತು ಅದಕ್ಕೂ ಬೇರೆ ಬೇರೆ ರೂಪಗಳಿರುತ್ತೆ ಅದು ವಿಕಾರ ಆಯಿತು ಅದರ ಹಿಂದೆ ಇರ್ತಕ್ಕಂಥ ಸತ್ಯ ಯಾವುದು ಅದನ್ನು ನಾವು ಆಟಮ್ಸ್ ಅಂತ ಹೇಳ್ಬೋದು ಪರಮಾಣುಗಳು ಎಲ್ಲದು ಕೂಡ ಪರಮಾಣುಗಳು ಎಲ್ಲ ವಿಕಾರಗಳು ಕೂಡ ಟೇಬಲ್ ಇರ್ಬೋದು ಪುಸ್ತಕ ಇರ್ಬೋದು ಇದಿರ್ಬೋದು ಮೈಕ್ ಇರ್ಬೋದು ನಾವು ನೀವು ಎಲ್ಲ ಇರ್ಬೋದು ಬಿಲ್ಡಿಂಗ್ ಇರ್ಬೋದು ಎಲ್ಲದು ಕೂಡ ಏನಪ್ಪಾ ಅಂತಂದ್ಬಿಟ್ರೆ ಪರಮಾಣುಗಳ ವಿವಿಧ ವಿಕಾರಗಳಷ್ಟೇ ಎಲ್ಲದು ಕೂಡ ಪರಮಾಣುಗಳಷ್ಟೇ ಅಂದರೆ ಈ ಪುಸ್ತಕದಲ್ಲಿ ನಿಜವಾಗಿರ್ತಕ್ಕಂಥದ್ದು ಯಾವುದು ಇದೊಂದು ರೂಪ ವಿಕಾರ ತಾನೇ ಇದರ ಹಿಂದೆ ನಿಜವಾಗಿರ್ತಕ್ಕಂಥದ್ದು ಯಾವುದು ಅದು ಪರಮಾಣು ಪರಮಾಣು ಎಲ್ಲ ವಸ್ತುಗಳ ನಿಜವಾದ ರೂಪ ಯಾವುದು ನಿಜವಾದ ಸತ್ಯ ಯಾವುದು ಪರಮಾಣು ಅದಕ್ಕೋಸ್ಕರ ಹೀಗೆ ಇನ್ನು ಮುಂದೆ ಹೋಗ್ತಾ ಹೋಗ್ಬೋದು ಅವರು ಹೇಳಿದೆ ವಿಜ್ಞಾನಿಗಳು ಹೇಳ್ತಾರೆ ಪರಮಾಣುವು ಕೂಡ ಅತ್ಯಂತಿಕ ಅಲ್ಲ ಅಂತಂದ್ಬಿಟ್ಟು ಅದನ್ನು ಕೂಡ ವಿಭಾಗ ಮಾಡ್ಬೋದು ಅಂತ ಹೇಳ್ತಾರೆ ಅದನ್ನು ಕೂಡ ಸಬ್ಯಾಟಮಿಕ್ ಪಾರ್ಟಿಕಲ್ಸ್ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ ಅದನ್ನೆಲ್ಲವು ಕೂಡ ಏನಾದ್ರು ಪರಮಾಣು ಅಲ್ಲಿ ಸತ್ಯ ಯಾವುದು ಅಂತಂದುಬಿಟ್ರೆ ಸಬ್ಯಾಟಮಿಕ್ ಪಾರ್ಟಿಕಲ್ಸ್ ಅಂತ ಹೇಳ್ಬೋದು ಅಂದರೆ ಎಲ್ಲದರೂ ಸತ್ಯ ಯಾವುದಪ್ಪ ಅಂತಂದ್ಬಿಟ್ರೆ ಪರಮಾಣುವು ಅಲ್ಲ ಎಲ್ಲದರ ಹಿಂದೆ ಸತ್ಯವಾಗಿರ್ತಕ್ಕಂಥದ್ದು ಯಾವುದು ಸತ್ಯವಾಗಿರ್ತಕ್ಕಂಥದ್ದು ಯಾವುದು ಪರಮಾಣುವು ಅಲ್ಲ ಅದು ಸಬ್ಯಾಟಮಿಕ್ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ ಸಬಾಟಮಿಕ್ ಪಾರ್ಟಿಕಲ್ಸ್ ಯಾವುದಪ್ಪಾ ಅಂತಂದ್ಬಿಟ್ರೆ ಅದು ಶಕ್ತಿಕಣಗಳಷ್ಟೇ ಎನರ್ಜಿ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ ಅಂದರೆ ಎಲ್ಲ ವಸ್ತುಗಳ ನಿಜವಾದ ಸ್ವರೂಪ ವೈಜ್ಞಾ ವಿಜ್ಞಾನಿಗಳ ಪ್ರಕಾ ಪ್ರಕಾರ ಅದು ಎನರ್ಜಿ ಅಷ್ಟೇ ಶಕ್ತಿ ವಿವಿಧ ಶಕ್ತಿಗಳಷ್ಟೇ ಆದ್ದರಿಂದ ಈ ಶಕ್ತಿಯೇ ನಮಗೆ ಪುಸ್ತಕ ರೂಪ ಕಾಣ್ತಾ ಇದೆ ಅಲ್ವಾ ಪುಸ್ತಕ ರೂಪ ಕಾಣ್ತಾ ಇದೆ ಎನರ್ಜಿ ಪುಸ್ತ ಹೇಗೆ ಕಾಣಿಸುತ್ತದು ಈಗ ಅದೇನು ಎನರ್ಜಿ ಪುಸ್ತಕ ರೂಪದಲ್ಲಿ ಪರಿವರ್ತನೆಗೊಂಡಿರೋದಲ್ಲ ಪರಿವರ್ತನೆಗೊಂಡಿಲ್ಲ ಏನು ಪರಿವರ್ತನೆ ಆಗಿಲ್ಲ ಅದು ಆ ಎನರ್ಜಿ ಇದೆಯಲ್ಲ ಆ ಎನರ್ಜಿನೇ ನನಗೆ ಪುಸ್ತಕ ರೂಪದಲ್ಲಿ ಟೇಬಲ್ ರೂಪದಲ್ಲಿ ನಿಮ್ಮೆಲ್ಲ ರೂಪದಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದು ಅದು ಹೇಗೆ ಕಾಣಿಸುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಹೇಗೆ ಹಾಂ ಕಾಣಿಸುತ್ತೆ ಅಂತನ್ಬಿಟ್ಟು ವಿದಾಂತಿಗಳು ಇನ್ನು ಮುಂದೆ ಹೋಗ್ತಾರೆ ಇನ್ನು ಮುಂದೆ ಹೋಗ್ಬಿಟ್ಟು ಇದೆಲ್ಲದು ಕೂಡ ಚೈತನ್ಯ ಅಂತ ಹೇಳ್ತಾರೆ ಎಲ್ಲ ಚೈತನ್ಯ ಸ್ವರೂಪ ಚೈತನ್ಯವೇ ವಿವಿಧ ರೂಪದಲ್ಲಿ ಕಾಣಿಸ್ತಾ ಇದೆ ಅಂತನ್ಬಿಟ್ಟು ಈ ಚೈತನ್ಯವೇ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ನನ್ನ ಹಿಂದೆ ಇರತಕ್ಕಂಥದ್ದು ನಿಮ್ಮ ಹಿಂದೆ ಇರತಕ್ಕಂಥದ್ದು ಟೇಬಲ್ ಹಿಂದೆ ಇರತಕ್ಕಂಥದ್ದು ಎಲ್ಲ ವಸ್ತುಗಳು ವಿಕಾರಗಳ ಹಿಂದೆ ಇರತಕ್ಕಂಥದ್ದು ಯಾವುದಪ್ಪ ಅಂತನ್ಬಿಟ್ರೆ ಆ ಚೈತನ್ಯ ಕಾರಣ ಸರ್ವೇ ವಿಕಾರಾ ಕಾರಣವ್ಯತಿರೇಕೇಣ ಅನುಪಲಬ್ಧೇ ಅಸನ್ ಅಂತಂದ್ಬಿಟ್ಟು ಶಂಕರಾಚಾರ್ಯ ಹೇಳ್ತಾರೆ ಅಂದರೆ ಎಲ್ಲ ವಿಕಾರಗಳು ಕೂಡ ಕಾರಣದಿಂದ ಪ್ರತ್ಯೇಕವಾಗಿ ಬೇರೆಯಾಗಿ ಅದಕ್ಕೆ ಅನುಪಲಬ್ಧ ಅದನ್ನು ಸಿಕ್ಕೋದಿಲ್ಲ ನಮಗೆ ಅದು ಇಲ್ಲವೇ ಇಲ್ಲ ಅದಕ್ಕೆ ಅಸ್ತಿತ್ವೇ ಇಲ್ಲ ಅದಕ್ಕೆ ಕಾರಣಕ್ಕಿಂತ ಪ್ರತ್ಯೇಕವಾಗಿರತಕ್ಕಂಥ ಅಸ್ತಿತ್ವ ಇದೆಯಾ ಇಲ್ಲ ಸಮ ಅಲೆಗಳಿಗೆ ಸಮುದ್ರಕ್ಕಿಂತ ಪ್ರತ್ಯೇಕವಾಗಿರ್ತಕ್ಕಂಥ ಅಸ್ತಿತ್ವ ಇದೆಯೇ ಇಲ್ಲ ಮಡಕೆ ಕುಡಿಕೆಗಳಿಗೆ ಮಣ್ಣಿಗಿಂತ ಪ್ರತ್ಯೇಕವಾಗಿರ್ತಕ್ಕಂಥ ಅಸ್ತಿತ್ವ ಇದೆಯೇ ಇಲ್ಲ ಯಾವ ಅಸ್ತಿತ್ವವೇ ಇಲ್ಲ ಅದರಿಂದ ಅವೆಲ್ಲ ಅಸತ್ತು ಎಲ್ಲ ಸತ್ತು ಹಾಗೆಯೇ ಇಡೀ ಪ್ರಪಂಚವೂ ಕೂಡ ಈ ಚೈತನ್ಯಕ್ಕಿಂತ ಪ್ರತ್ಯೇಕವಾಗಿರತಕ್ಕಂಥ ಅಸ್ತಿತ್ವ ಇಲ್ಲ ಆ ಚೈತನ್ಯವೇ ಆ ಚೈತನ್ಯ ತತ್ವೇ ಪರಬ್ರಹ್ಮ ತತ್ವೇ ಆತ್ಮತತ್ವೇ ಆತ್ಯಂತಿಕವಾಗಿರ್ತಕ್ಕಂಥ ಸತ್ಯ ಅದೇ ಎಲ್ಲ ಪ್ರಪಂಚದ ಎಲ್ಲ ನಾಮರೂಪಗಳಿಗೂ ಎಲ್ಲ ವಿಕಾರಗಳಿಗೂ ಕೂಡ ಅದೇ ಮೂಲವಾಗಿರ್ತಕ್ಕಂಥದ್ದು ಅದು ನಮ್ಮ ಹೇಳಿ ಮೊದಲೇ ಹೇಳಿದಂಗೆ ಆ ಚೈತನ್ಯ ವಿವಿಧ ನಾಮರೂಪಗಳಾಗಿ ವಿಕಾರಗಳಾಗಿ ಪರಿವರ್ತನೆ ಹೊಂದಿಲ್ಲ ಪರಿವರ್ತನೆ ಹೊಂದಿರೋದಲ್ಲ ಅದು ನಿಜವಾಗಲೂ ಈಗಲೂ ಅದೇನೇ ಈಗಲೂ ಅದೇ ರೀತಿ ಇರತಕ್ಕಂಥದ್ದು ಅದರೇನು ಪರಿವರ್ತನೆ ಆಗಿಲ್ಲ ನಾವು ಮಾತ್ರ ಅದನ್ನು ವಿವಿಧ ನಾಮರೂಪಗಳಂತೆ ಕಾಣ್ತಾ ಇದ್ದೀವಿ ಅಷ್ಟೇ ವಿವಿಧ ವಿಕಾರಗಳ ಕಾಣ್ತಾ ಇದ್ದೀವಿ ಅಷ್ಟೇ ಅದರಿಂದ ಅವೆಲ್ಲದೂ ಕೂಡ ಅಸತ್ತು ಈ ವಿಚಾರ ಮಾಡ್ತಾ ಹೋಗಬೇಕು ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ ಇದು ಸಾಧ್ಯನಾ ತುಂಬ ಕಷ್ಟ ಅಲ್ವಾ ತುಂಬ ಕಷ್ಟ ಎಲ್ಲ ಸಂದರ್ಭದಲ್ಲೂ ವಿಚಾರ ಮಾಡೋಕ್ಕಾಗತ್ತೆ ನಮಗೆ ಈಗ ಉದಾಹರಣೆಗೆ ಈ ಥರ ವಿಚಾರ ಮಾಡ್ತಾ ಹೋಗ್ಬಿಟ್ರೆ ಎಲ್ಲದೂ ಕೂಡ ಅಸತ್ಯವಾಗ್ಬಿಡುತ್ತೆ ನಾ ಎಲ್ಲ ದೇವರ ನಾಮರೂಪಗಳು ಕೂಡ ಎಲ್ಲೋದು ಕೂಡ ಅಸತ್ಯವಾಗ್ಬಿಡುತ್ತೆ ಶಾಸ್ತ್ರವೂ ಅಸತ್ಯವಾಗ್ಬಿಡುತ್ತೆ ಸಾಧನೆಯೂ ಅಸತ್ಯವಾಗ್ಬಿಡುತ್ತೆ ನಾವು ಮಾಡ್ತಕ್ಕಂಥ ಸಾಧನೆಯೂ ಅಸತ್ಯ ಎಲ್ಲೋದು ಕೂಡ ಅಸತ್ಯ ತಾನೆ ಆ ದೃಷ್ಟಿನ ಯಾವುದು ಸತ್ಯ ಅಲ್ಲ ಅದಕ್ಕೋಸ್ಕರವಾಗಿ ನಾವು ಹಂತ ಹಂತವಾಗಿ ಈ ಸ್ಥಿತಿಯನ್ನು ಮುಟ್ಟಬೇಕು ಅಂತ ಹೇಳ್ತಾ ಹಂತ ಹಂತವಾಗಿ ಮೊದಲು ನಾವು ಯಾವುದನ್ನು ಮುಖ್ಯ ಯಾವುದು ಅಮುಖ್ಯ ಅಂತ ನೋಡ್ಕೊಬೇಕು ಈಗ ನಮ್ಮ ಪ್ರಪಂಚದಲ್ಲಿ ಸಂಸಾರದಲ್ಲಿ ಯಾವುದು ಮುಖ್ಯ ಯಾವುದು ಮುಖ್ಯ ಸಂಸಾರದಲ್ಲಿ ಆಗಲಿ ಸಮಾಜದಲ್ಲಾಗಲಿ ಒಂದು ವ್ಯವಸ್ಥೆಯಲ್ಲಾಗಲಿ ಪರಸ್ಪರ ಮಾನವೀಯ ಸಂಬಂಧ ಮುಖ್ಯ ಅದೇ ಸತ್ಯ ನಿಜವಾಗೂ ಕೂಡ ಅದು ಜೀವನ ಪರ್ಯಂತ ನಮ್ಮಲ್ಲಿ ನಮ್ಮನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು ಜೀವನ ಪರ್ಯಂತ ನಮ್ಮೊಡನೆ ಇರ್ತಕ್ಕಂಥದ್ದು ಆ ಮಾನವೀಯ ಪರಸ್ಪರ ಉತ್ತಮ ಸಂಬಂಧ ಇದೆಯಲ್ಲ ಅದು ಅತ್ಯಂತ ಮುಖ್ಯ ಮತ್ತು ಇಂದ್ರಿಯ ವಿಷಯಗಳು ಇಂದ್ರಿಯ ಸುಖ ಅದು ತಾತ್ಕಾಲಿಕಿವತ್ತಿರುತ್ತೆ ನಾಳೆ ಇರೋದಿಲ್ಲ ಒಂದು ಕ್ಷಣಿಕ ಈಗ ಮಾತ್ರ ಸ್ವಲ್ಪ ಬತ್ತಿ ಮಾತ್ರ ಅದು ಇರತಕ್ಕಂಥದ್ದು ಆಮೇಲೆ ಇರೋದಿಲ್ಲ ನಾವೇನು ಮಾಡ್ತೀವಿ ಅಂತಂದುಬಿಟ್ರೆ ಇಂದ್ರಿಯ ಸುಖಗಳಿಗೆ ಇಂದ್ರಿಯ ಸುಖ ಸಾಧನೆಗಳಿಗೆ ಅದಕ್ಕೆ ಹೆಚ್ಚು ಮುಖ್ಯವನ್ನು ಕೊಟ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ಮಾನವೀಯ ಸಂಬಂಧವನ್ನು ಕಳ್ಕೊಂಬಿಡ್ತೀವಿ ಈ ಜೀವನ ಪರ್ಯಂತ ನಾವು ಅನುಭವಿಸ್ತೀವಿ ಅದಕ್ಕೋಸ್ಕರವಾಗಿ ಅಲ್ಲೇನು ಮಾಡಬೇಕಪ್ಪ ಅಂತಂದುಬಿಟ್ರೆ ಮಾನವೀಯ ಸಂಬಂಧನೇ ಮುಖ್ಯ ಅದೇ ಸತ್ಯ ಅದೇ ಸತ್ಯ ಸತ್ಯವಾಗಬೇಕು ನಮಗೆ ಬೇರೆ ಎಲ್ಲವೂ ಕೂಡ ಗೌಣವಾಗಬೇಕು ಎಲ್ಲವೂ ಗೌಣ ಆಗಬೇಕು ಹಾಗೆಯೇ ಇನ್ನೂ ಸ್ವಲ್ಪ ಮುಂದೆ ಹೋಗಿಬಿಟ್ಟಾಗ ಏನಾಗಬೇಕಪ್ಪ ಅಂತಂದ್ಬಿಟ್ರೆ ದಿವ್ಯ ಸಂಬಂಧ ಭಗವತ್ ಸಂಬಂಧ ಹೆಚ್ಚು ಸತ್ಯವಾಗಬೇಕು ಹೆಚ್ಚು ಸತ್ಯವಾಗ ಮತ್ತು ಉಳಿದಿದ್ದೆಲ್ಲ ಸಂಬಂಧಗಳು ಕೂಡ ಅದು ಗೌಣವಾಗಬೇಕು ಅದನ್ನು ಬಿಡಬೇಕು ಅಂತಲ್ಲ ಅದು ಗೌಣವಾಗಬೇಕು ಈಗ ಭಗವತ್ ಸಂಬಂಧ ನಮ್ಮಲ್ಲಿ ದಾಳ ಜಾಸ್ತಿ ಆದಾಗ ಭಗವಂತನೊಡನೆ ಹೆಚ್ಚು ಆಕರ್ಷಣೆ ಉಂಟಾದಾಗ ಸ್ವಾಭಾವಿಕವಾಗಿ ಏನಾಗುತ್ತೆ ಅಂತಂದುಬಿಟ್ರೆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಕರ್ಷಣೆಗಳು ಕೂಡ ಕಡಿಮೆ ಆಗ್ಬಿಟ್ಟು ಆಗ ಮಾನವ ಸಂಬಂಧವೂ ಉತ್ತಮವಾಗ್ಬಿಡುತ್ತೆ ಮಾನವೀಯ ಸಂಬಂಧವೂ ಕೂಡ ಪರಸ್ಪರ ಸಂಬಂಧ ಉತ್ತಮ ಆಗ್ಬಿಡುತ್ತೆ ಆಮೇಲೆ ಏನಾಗುತ್ತೆ ಅಂತಂದ್ಬಿಟ್ಟರೆ ಇನ್ನು ಮುಂದೆ ಹೋದಾಗ ಈ ಎಲ್ಲ ಭಗವಂತನಿಗೆ ಸಂಬಂಧಪಟ್ಟಿರಕಂಥ ರೂಪುಗಳು ಕೂಡ ಮಿಥ್ಯವಾಗ್ಬಿಡುತ್ತೆ ಕೊನೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಸಾಧನೆಗಳು ರಿಚುವಲ್ಸು ಏನೇನು ಹೇಳ್ತೀವೋ ಅದೆಲ್ಲವೂ ಕೂಡ ಮಿಥ್ಯವಾಗಿಬಿಡುತ್ತೆ ಆಮೇಲೆ ಆ ಏಕೈಕ ಸತ್ಯ ಮಾತ್ರ ಉಳ್ಕೊಳ್ತು ಆತ್ಯಂತಿಕವಾಗಿರ್ತಕ್ಕಂಥ ಸ್ಥಿತಿ ಹೀಗೆ ನಾವು ಹಂತ ಹಂತವಾಗಿ ಹೋಗಬೇಕು ಆಮೇಲೆ ಕೊನೆಯಲ್ಲಿ ಎಲ್ಲ ನಾಮರೂಪಗಳನ್ನು ಕೂಡ ಮೀರಿ ಹೋಗುವಂಥ ಸ್ಥಿತಿಯನ್ನು ಪಡಿಬೇಕು ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ ನಾವು ಅದನ್ನು ವಿಚಾರ ಮಾಡ್ತಾ ಹೋಗಬೇಕು ಯಾವುದು ಕೆಲವದೆಲ್ಲ ಈಗ ನಮಗೆ ಭಗವಂತನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಾಧನೆಗೆ ಸಂಬಂಧಪಟ್ಟಿದ್ದು ಅದು ಸತ್ಯವಾಗಬೇಕು ಮತ್ತು ಉಳಿದಿದ್ದೆಲ್ಲ ಅಸತ್ಯವಾಗಬೇಕು ಆ ರೀತಿ ನಾವು ಸತ್ಯ ಅಸತ್ಯ ಯಾವುದನ್ನು ನಿಜವಾಗೂ ಕೂಡ ಹೇಳಬೇಕು ಅಂತಂದ್ಬಿಟ್ರೆ ಎಲ್ಲೋದು ಕೂಡ ಮಾನಸಿಕವಾಗಿರ್ತಕ್ಕಂಥ ಒಂದು ಇದು ಅಂತ ಹೇಳ್ತಾರೆ ಹೊರಗಡೆ ವ್ಯಕ್ತವಾಗ್ತಕ್ಕಂಥದ್ದು ಮನಸ್ಸಿನ ವಿಕಾರಗಳು ಮಾನಸಿಕ ವಿಕಾರಗಳು ಎಲ್ಲದೂ ಕೂಡ ಅಷ್ಟೇ ಮೊನ್ನೆ ಒಂದು ಪುಸ್ತಕದಲ್ಲಿ ಓದ್ತಾ ಏನು ಅಂತಂದರೆ ಕೆಲವು ಕೈದಿಗಳಿರ್ತಾರಂತೆ ಆ ಕೈದಿಗಳು ತುಂಬ ತಪ್ಪು ಮಾಡಿರ್ತಾರೆ ಅಪರಾಧ ಮಾಡಿರ್ತಾರೆ ಅವ್ರನ್ನ ಒಂದು ಸೆಲ್ನಲ್ಲಿ ಹಾಕ್ಬಿಡ್ತಾರೆ ಅಲ್ಲಿ ಭಾಳ ಕಷ್ಟದ ಕೆಲಸ ಸೆಲ್ನಲ್ಲಿರೋದು ಅಂತಂದುಬಿಟ್ರೆ ತುಂಬ ಕಷ್ಟ ತುಂಬ ದೊಡ್ಡ ಪನಿಷ್ಮೆಂಟ್ ಅದು ಆಮೇಲೆ ಅಲ್ಲೂ ಕೂಡ ಅವರು ತಪ್ಪಿಸಿಕೊಳ್ಳೋಕೆ ಹೋಗೋದಕ್ಕೆ ತಪ್ಪಿಸಿಕೊಳ್ಳೋಕ್ಕೆ ಪ್ರಯತ್ನ ಪಟ್ಬಿಟ್ರೆ ಏನು ಮಾಡ್ತಾರೆ ಅಂತಂದ್ಬಿಟ್ಟು ಅವ್ರು ಇನ್ನಿನ್ನೂ ಕಷ್ಟದ ಸ್ಥಿತಿನಲ್ಲಿ ತೊಂಬಿ ಬಿ ತಳ್ಳಿಬಿಡ್ತಾರಂತೆ ಏನಂತಂದ್ಬಿಟ್ರೆ ಡಾರ್ಕ್ ಹೋಲ್ ಅಂತ ಇರುತ್ತಂತೆ ಆ ಡಾರ್ಕ್ ಹೋಲಲ್ಲಿ ಹಾಕ್ಬಿಡ್ತಾರಂತ ಅವ್ರನ್ನ ಆ ಡಾರ್ಕ್ ಹೋಲಲ್ಲಿ ಹಾಕ್ಬಿಟ್ರೆ ಅಲ್ಲಿ ಏನು ಕತ್ತಲೆ ಅಂದರೆ ಅಬ್ಸುಲು Darkness, ಡಾರ್ಕ್ನೆಸ್ ಅಬ್ಸುಲೂಟ್ ಡಾರ್ಕ್ನೆಸ್ ಏನೂ ಕಾಣಿಸೋದಿಲ್ಲ ಏನೂ ಕಾಣಿಸೋದಿಲ್ಲ ಏನೂ ಶಬ್ದ ಇಲ್ಲ ಇಂದ್ರಿಯಗಳಿಗೆ ಯಾವ ಕೆಲಸವೂ ಇಲ್ಲ ಇಂದ್ರಿಯ ಸಂವೇದನೆಯೇ ಇಲ್ಲ ಅಂಥ ಒಂದು ಪರಿಸ್ಥಿತಿ ಆ ಒಂದು ಸ್ಥಿತಿಯಲ್ಲಿ ಇರೋದಂತ ಕೆಲವು ಗಂಟೆಗಳು ಇರುವಷ್ಟೊತ್ತೆ ಸತೋಗ್ಬಿಡ್ತಾನಂತೆ ಮನುಷ್ಯ ಅಷ್ಟೊಂದು ಕಷ್ಟ ಅದು ಆ ರೀತಿ ಇರೋದಕ್ಕೆ ಆಗೋದಿಲ್ಲ ಅಂಥ ಒಂದು ಸ್ಥಿತಿನಲ್ಲೇ ಅವರು ಕಳಿಸಿಬಿಡ್ತಾರೆ ಒಬ್ಬ ಆ ಗ್ರಂಥಕಾರ ಅಂಥ ಒಂದು ಸ್ಥಿತಿಯಿಂದ ಹೊರಗಡೆ ಬಂದವನ್ನೊಬ್ಬನ ಅವ್ರು ಇಂಟ್ರವ್ಯೂ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವನ ಅನುಭವ ಹೇಗಿತ್ತು ಅಂತನ್ಬಿಟ್ಟು ಅಲ್ಲಿದ್ದಾಗ ಅಂಥ ಹೋಲ್ನಲ್ಲಿದ್ದಾಗ ಡಾರ್ಕ್ ಹೋಲಲ್ಲಿದ್ದಾಗ ಅವನ ಅನುಭವ ಹೇಗಿತ್ತು ಅಂತಂದ್ಬಿಟ್ಟು ಅವನು ಹೇಳ್ತಾನೆ ಅಲ್ಲಿದ್ದಾಗ ಇಂದ್ರಿಯಗಳ ಕೆಲಸ ಮಾಡೋದೇ ಇಲ್ವಲ್ಲ ಇಂದ್ರಿಯಗಳ ಕೆಲಸ ಎಲ್ಲ ನಿಂತು ಹೋಗ್ಬಿಟ್ಟಿರುತ್ತೆ ನಿಂತು ಹೋಗ್ಬಿಟ್ಟಿರುತ್ತೆ ಆಗ ಮನಸ್ಸು ಸಿಕ್ಕಾವುಟೆ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತಂತೆ ಸಿಕ್ಕಟ್ಟೆ ಮನಸ್ಸು ಮಾನಸಿಕ ಕಲ್ಪನೆಗಳು ಅತ್ಯಂತ ವಿಜೃಂಭಿಸೋಕೆ ಶುರು ಮಾಡಿಬಿಡ್ತಾವಂತೆ ಅದು ಎಷ್ಟು ಮಟ್ಟಿಗೆ ಅದು ಸತ್ಯವಾಗಿ ಕಾಣಿಸೋಕೆ ಶುರುವಾಗುತ್ತೆ ಅಂತಂದ್ಬಿಟ್ರೆ ಅವನು ಎದುರುಗಡೆ ಎಲ್ಲೋದು ಕೂಡ ನಡೀತಾ ಇದೆ ಅಂತ ಅನ್ನೋ ರೀತಿ ಎದುರುಗಡೆನೆ ಅವನೇನು ಕನಸು ಕಾಣ್ತಾ ಇಲ್ಲ ಎಲ್ಲದೂ ಕೂಡ ಎದುರುಗಡೆ ನಡೀತಾ ಇದೆ ಅಂತಂದ್ಬಿಟ್ಟು ಆ ಮಾನಸಿಕ ಭಾವನೆಗಳು ಮಾನಸಿಕ ಕಲ್ಪನೆಗಳು ಮಾನಸ್ಸಿನಲ್ಲಿ ಬರ್ತಕ್ಕಂಥ ಅನೇಕ ಅನೇಕ ಇಮೇಜಸ್ ಎಲ್ಲ ಇದೆಯಲ್ಲ ಅದೆಲ್ಲ ಹೊರಗಡೆ ಅಷ್ಟು ಸತ್ಯವಾಗಿ ಕಾಣಿಸೋ ಶುರುವಾಗುತ್ತಂತೆ ಅದರಿಂದ ಯಾವುದು ಸತ್ಯ ಯಾವುದನ್ನು ಸತ್ಯ ಅಂತ ಕರೀಕಾಗುತ್ತೆ ಅದಕ್ಕೆ ಅವ್ರು ಹೇಳ್ತಾರೆ ಇದೆಲ್ಲದೂ ಕೂಡ ಮನಸ್ಸಿನಿಂದ ಮನಸ್ಸುಂದು ಅವ್ರ ಮನಸ್ಸು ಅಂತ ಹೇಳೋದಿಲ್ಲ ಅವರು ಬ್ರೈನ್ ಅಂತ ಹೇಳ್ತಾರೆ ಆ ಬ್ರೈನಿಂದ ನಿರ್ಮಿತವಾಗಿರ್ತಕ್ಕಂಥವ್ರು ಇಡೀ ಪ್ರಪಂಚ ಏನಪ್ಪ ನಾನು ಪುಸ್ತಕ ನೋಡೋದು ನಿಮ್ಮನ್ನು ನೋಡೋದು ಇದು ನೋಡೋದು ಎಲ್ಲದು ಕೂಡ ಏನಪ್ಪ ಅಂತ ಅಂದ್ಬಿಟ್ಟು ಇಟ್ ಇಸ್ ಎ ರೆಂಡಿಷನ್ ಆಫ್ ದಿ ಬ್ರೈನ್ ಅಂತ ಹೇಳ್ತಾರೋ ಅವರು ಬ್ರೈನಿಂದ ಎಲ್ಲ ಆಗಿರ್ತಕ್ಕಂಥದ್ದು ಎಲ್ಲ ಇಂದ್ರಿಯ ಸಂವೇದನೆಗಳು ಆಗ್ತಾ ಇರ್ತಕ್ಕಂಥದ್ದು ಯಾವುದರಿಂದ ಅಂತಂದ್ಬಿಟ್ಟು ಹೊರಗಡೆ ಏನು ವಸ್ತು ಇದೆ ಯಾವುದಿದೆ ಅದ್ರ ಸ್ವರೂಪ ಏನು ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ಎಲ್ಲದೂ ಕೂಡ ಎಲ್ಲ ವಿಕಾರಗಳು ಕೂಡ ಅಸತ್ ಅಂತಕ್ಕಂಥದ್ದು ಸತ್ಯ ಈಗ ನ್ಯೂರಾಲಜಿ ಇಸ್ ಪ್ರೂವಿಂಗ್ ಇಟ್ ಸೈನ್ಸ್ ಈಸ್ ಪ್ರೂವಿಂಗ್ ಇಟ್ ಈಗ ಶ್ರೀರಾಮಕೃಷ್ಣ ಭಾಳ ಚೆನ್ನಾಗಿ ಹೇಳ್ತಾರೆ ವಿಚಾರದಲ್ಲಿ ತೊಡಗಬೇಕಾಗಿದೆ ತೊಡಗಬೇಕಾಗುತ್ತದೆ ಆನೆ ಬೇರೆಯವರ ತೋಟದಲ್ಲಿರುವ ಬಾಳೆ ಗಿಡಗಳ ಕಡೆ ನೋಡಿ ಸೊಂಡಿಲು ನೀಡಿತು ಎಂದರೆ ಅದಕ್ಕೆ ಮಾವುಟಿಕ ಅಂಕುಶವಿಟ್ಟು ಬಿಡುತ್ತಾನೆ ಅಂದರೆ ಮಾವುಟಿಗ ಆನೆ ಬೇರೆ ಹೊಲಕ್ಕೆ ಹೋಗ್ಬಿಟ್ಟು ಅಲ್ಲಿ ತನ್ನ ಸೊಪ್ಪನ್ನು ತಿನ್ನೋದಕ್ಕೆ ಸೊಂಡಿಲ್ ಹಾಕೋಕೆ ಬಿಡೋದಿಲ್ಲ ಅವನು ಅಂಕುಶವನ್ನು ಹಾಕ್ತಾನೆ ಹಾಗೆ ನಾವು ಕೂಡ ಮನಸ್ಸು ಅಸತ್ಯದ ಕರೆಗೆ ಹೋಗೋದಕ್ಕೆ ಬಿಡಬಾರ್ದು ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ ಈಗ ನಾವು ಜಪ ಮಾಡ್ತಾ ಇರ್ತೀವಿ ಜಪ ಮಾಡ್ತಾ ಇರುವಾಗ ಜಪದ ಕಡೆಗೆ ನಮ್ಮ ಮನಸ್ಸಿರಬೇಕು ಆದರೆ ಇರೋದಿಲ್ಲ ಏನಾಗುತ್ತೆ ಅದು ಬೇರೆ ಬೇರೆ ವ್ಯರ್ಥ ಆಲೋಚನೆಗಳಿಗೆ ಮನಸ್ಸು ಹೋಗುತ್ತೆ ಅನೇಕ ಅರ್ಥ ವ್ಯರ್ಥವಾಗಿರ್ತಕ್ಕಂಥ ಆಲೋಚನೆಗಳು ದುಷ್ಟ ಆಲೋಚ ಕೆಟ್ಟ ಆಲೋಚನಗಳು ಕೂಡ ಕೆಲಸಕ್ಕೆ ಬಂದ್ಬಿಡುತ್ತೆ ಈ ರೀತಿ ಅದರ ಕಡೆಗೇ ಮನಸ್ಸು ಹೋಗ್ಬಿಡುತ್ತೆ ಅಂತಂದರೆ ಆಗ ಹೋದಾಗ ಆಗ ನಾವು ನಮ್ಮ ಇಚ್ಛಾಪೂರ್ವಕವಾಗಿ ಅವನ ಮಾವಟಿಗನ ಇಚ್ಛೆ ಅಂತಂದ್ಬಿಟ್ರೆ ಬುದ್ಧಿ ಅಂತಂದ್ಬಿಟ್ರೆ ಮಾವಟಿಕ ಇದ್ದಾಗೆ ಅವನೇನು ಮಾಡಬೇಕಪ್ಪ ಅಂತಂದ್ಬಿಟ್ರೆ ಆ ಬುದ್ಧಿ ಮಾವಟಿಕ ಅಂಕುಶ ಹಾಕ್ಬಿಟ್ಟು ಅದನ್ನ ಈ ಕಡೆ ಹೇಳ್ಕೊಂಬರ್ಬೇಕು ಅಂತಂದರೆ ಜಪದ ಕಡೆಗೆ ಜಪ ಅಂತಕ್ಕಂಥದ್ದು ಸತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ನಾಮ ಜಪ ಮಾಡ್ತಕ್ಕಂಥದ್ದು ಸತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಆ ಸತ್ಯದಲ್ಲೇ ಮನಸ್ಸು ಸತ್ಯಕ್ಕೆ ಸಂಬಂಧಪಟ್ಟ ವಿಷಯದಲ್ಲೇ ಮನಸ್ಸು ಅದು ಏಕಾಗ್ರವಾಗಿರಬೇಕು ಅಸತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಇದೆಯಲ್ಲ ಬೇರೆ ಬೇರೆ ಆಲೋಚನೆಗಳು ವ್ಯರ್ಥ ಆಲೋಚನೆಗಳು ಅದೆಲ್ಲ ಅಸತ್ಯಕ್ಕೆ ಸಂಬಂಧಪಟ್ಟಿದ್ದು ಅದಕ್ಕೆ ಕಡೆಗೆ ಗಮನ ಹೋಗದಂತೆ ನೋಡ್ಕೊಬೇಕು ಇದು ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿದಿನ ಸಾಧನೆ ಮಾಡುವಾಗ ಧ್ಯಾನ ಮಾಡುವಾಗ ಜಪ ಮಾಡುವಾಗ ಈ ವಿಚಾರ ಮಾಡಬೇಕು ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ ಅಂದರೆ ನಾವು ಅನೇಕ ರೀತಿಯ ಆಲೋಚನೆಗಳು ಬರ್ಬೋದು ಆಲೋಚನೆಗಳು ಬರುವಾಗ ನಾವು ಅದನ್ನು ನಿಗ್ರಹಿಸಿ ಮಾಡಿ ನಿಗ್ರಹ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ನಾವು ಕಲೀಬೇಕು ನಿಗ್ರಹ ಮಾಡುವಾಗ ನಾವು ನಿಗ್ರಹ ಅಂತಕ್ಕಂಥ ಒಂದು ಸಂಸ್ಕಾರ ಇದೆಯಲ್ಲ ನಿರೋಧ ಸಂಸ್ಕಾರ ಅಂತ ಶಾಸ್ತ್ರದಲ್ಲಿ ಕರೀತಾರೆ ಆ ನಿರೋಧ ಸಂಸ್ಕಾರವನ್ನು ಜಾಸ್ತಿ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇದನ್ನು ಯೋಗಶಾಸ್ತ್ರದಲ್ಲಿ ಪ್ರತಿಪಕ್ಷ ಭಾವನಾ ಅಂತ ಕರೀತಾರೆ ಕುತರ್ಕ ಬಾಧನೆ ಪ್ರತಿಪಕ್ಷ ಭಾವನಂತನ್ಬಿಟ್ಟು ಯಾವುದೇ ರೀತಿಯ ವ್ಯರ್ಥ ಆಲೋಚನೆಗಳು ಕೆಟ್ಟ ಆಲೋಚನೆಗಳು ಮನಸ್ಸಿಗೆ ಬಂದಾಗ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಭಾವನೆಗಳನ್ನ ಮನಸ್ಸಿಗೆ ತಂದ್ಕೊಂಬಿಟ್ಟು ಅದನ್ನು ನಾವು ನಿಗ್ರಹಿಸಬೇಕು ಅಂತಂದ್ಬಿಟ್ಟು ಇದು ನ್ಯೂರಾಲಜಿನಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ ಈಗ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಲೋಚನೆ ತುಂಬ ನನ್ನಲ್ಲಿ ಪ್ರಬಲವಾಗಿರುತ್ತೆ ಅಂತ ಇಟ್ಕೊಳ್ಳಿ ಅವಾಗ ಆ ಬ್ರೈನ್ನಲ್ಲಿ ಏನಾಗುತ್ತೆ ಅಂತನ್ಬಿಟ್ರೆ ಬೇರೆ ಬೇರೆ ರೀತಿಯ ನ್ಯೂರಾನ್ಸ್ ಇದ್ದಾವಲ್ಲ ಬ್ರೈನ್ ಸೆಲ್ಸ್ ಅದೆಲ್ಲದು ಕೂಡ ಕೆಲಸ ಮಾಡೋಕ್ಕೆ ಶುರು ಮಾಡ್ತವೆ ಅದೆಲ್ಲ ಕೆಲಸ ಮಾಡಿಬಿಟ್ಟು ಒಂದು ನೆಟ್ವರ್ಕ್ ಶುರುವಾಗುತ್ತಂತೆ ನ್ಯೂರಲ್ ನೆಟ್ವರ್ಕ್ ಶುರುವಾಗ್ಬಿಡುತ್ತಂತೆ ಆವಾಗ ಅದೆಲ್ಲದು ಕೂಡ ಆ ಯಾವುದೇ ಒಂದು ಭಾವನೆ ಇರುತ್ತಲ್ಲ ಪ್ರಬಲವಾಗಿರುತ್ತಲ್ಲ ಆಲೋಚನೆ ಅಥವಾ ಭಾವನೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೆಟ್ವರ್ಕ್ ಅದು ಸೃಷ್ಟಿಯಾಗ್ಬಿಡುತ್ತಲ್ಲಿ ಸೃಷ್ಟಿಯಾಗುತ್ತೆ ಆಮೇಲೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಇದು ಇರುತ್ತೆ ಅದು ಮಾಡಬಾರ್ದು ನೀನು ಅದು ಮಾಡಬಾರ್ದು ಅಂತ ಆಲೋಚನೆ ಕೂಡ ಆಯಿತು ಅದು ಕೂಡ ಇರುತ್ತೆ ನಮ್ಮಲ್ಲಿ ಅದಕ್ಕೆ ಅದಕ್ಕೆ ಎರಡು ಫೈಟಿಂಗ್ ಶುರು ಆಗುತ್ತಂತೆ ಫೈಟಿಂಗ್ ಶುರು ಆಗುತ್ತೆ ಯಾವುದು ಪ್ರಬಲವಾಗುತ್ತೋ ಅದನ್ನು ನಾವು ಮಾಡ್ಬಿಡ್ತೀವಿ ಯಾವುದು ಪ್ರಬಲವಾಗುತ್ತೆ ಯಾವುದೇ ಒಂದು ಉದಾಹರಣೆ ಕೊಡ್ತಾರೋ ಅವರು ಅವರು ಕೊಡೋ ಉದಾಹರಣೆ ಒಬ್ಬ ಡ್ರಗ್ ಅಡಿಕ್ಟ್ ಇರ್ತಾನೆ ಅಂತ ಇಟ್ಕೊಳ್ಳಿ ಡ್ರಗ್ ಅಡಿಕ್ಟ್ ಇರ್ತಾನೆ ಅವನೇನು ಮಾಡ್ತಾರೆ ಅಂತಂದುಬಿಟ್ರೆ ಈಗ ಒಂದು ಇನ್ಸ್ಟ್ರೂಮೆಂಟ್ ಇದು ಭಾಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಸಫಿಸ್ಟಿಕೇಟ್ ಬೆಸ್ಟ್ ಮೋಸ್ಟ್ ಸಫಿಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ ಅದೇ ಫಂಕ್ಷನಲ್ ಎಮ್ ಅಂತ ಕರೀತಾರೆ ಫಂಕ್ಷನ್ ಡಾಕ್ಟ್ರಿಗೆಲ್ಲ ಗೊತ್ತಿರುತ್ತೆ ಆ ಯಂತ್ರದ ಮೂಲಕ ಏನಾಗುತ್ತೆ ಅಂತಂದ್ಬಿಟ್ರೆ ನಮ್ಮ ಬ್ರೈನಲ್ಲಿ ಯಾವ ರೀತಿ ನ್ಯೂರಾನ್ಸಲ್ಲಿ ಕೆಲಸ ಮಾಡ್ತಾಯಿದೆ ಬೇರೆ ಬೇರೆ ಆಲೋಚನೆ ಬಂದಾಗ ಬೇರೆ ಬೇರೆ ನೆಗೆಟಿವ್ ಥಾಟ್ಸ್ ಬಂದಾಗ ಪಾಸಿಟಿವ್ ಥಾಟ್ಸ್ ಬಂದಾಗ ಈ ಕೆಲಸ ಮಾಡ್ತಾ ಇದೆ ಕೂಡ ನಮಗೆ ಆ ಸ್ಕ್ರೀನಲ್ಲಿ ಗೊತ್ತಾಗ್ಬಿಡುತ್ತೆ ಕಂಪ್ಯೂಟರ್ ಸ್ಕ್ರೀನಲ್ಲಿ ಗೊತ್ತಾಗ್ಬಿಡುತ್ತೆ ನಾನೇ ನೋಡ್ಬೋದು ಅದನ್ನು ಹೇಗೆ ನನ್ನ ಮನೆ ನ್ಯೂರಾನ್ಸ್ನಲ್ಲಿ ಬ್ರೈನ್ದಲ್ಲಿ ಬದಲಾವಣೆ ಆಗ್ತಾಯಿದೆ ಅಂತ ನಾನೇ ನೋಡ್ಬೋದು ಈಗ ಒಬ್ಬ ಡ್ರಗ್ ಅಡಿಕ್ಟ್ ಇರ್ತಾನಂತೆ ಅವನಿಗೀಗ ಅತ್ಯಂತ ಸ್ಟ್ರಾಂಗಾಗಿ ನಾನು ಡ್ರಗ್ ತೊಗೊಳ್ಬೇಕು ಅಂತಂದ್ಬಿಟ್ಟು ಪ್ರಲೋಭನೆ ಉಂಟಾಗ್ಬಿಟ್ಟಿದೆ ಬದಲಾವಣೆ ಅವನನ್ನು ಆ ಯಂತ್ರಕ್ಕೆ ಅಳವಡಿಸ್ತಾರೆ ಯಂತ್ರ ಅಳವಡಿಸ್ತಾರೆ ಅವನೇ ನೋಡ್ತಾನೆ ಹೇಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೆಟ್ವರ್ಕ್ ಇದೆಯಲ್ಲ ಬ್ರೈನ್ ನ್ಯೂರಲ್ ನೆಟ್ವರ್ಕ್ ಅದು ಹೇಗೆ ಕುಣಿತಾ ಇದೆ ಅಂತ ಜಾಗೃತವಾಗ್ತಾಯಿದೆ ಅಂತನ್ಬಿಟ್ಟು ಇಲ್ಲ ಅವನ ಪ್ರಲೋಭಿಸುತ್ತೆ ತಳ್ಳುತ್ತೇನೆ ಕುಡಿಯು ತಗೋ ತಗೋ ಅಂತನ್ಬಿಟ್ಟು ಆಮೇಲೆ ಅವನು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನಂತ ಅವ್ನಿಗೆ ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಆಲೋಚನೆಗಳು ಮನಸ್ಸಿಗೆ ತಗೋ ಅಂತನ್ಬಿಟ್ಟು ಅವನು ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಆಲೋಚನೆಯನ್ನು ಮನ ಮಾಡೋಕ್ಕೆ ಶುರು ಮಾಡ್ತಾನೆ ಇದು ಡ್ರಗ್ ಅಡಿರ್ತಕ್ಕಂಥದ್ದು ಡ್ರಗ್ ಭಾಳ ಕೆಟ್ಟದ್ದು ನನ್ನ ಜೀವನವನ್ನೇ ಹಾಳು ಮಾಡುತ್ತೆ ಮನಸ್ಸನ್ನು ಕೆಡಿಸುತ್ತೆ ಅಶಾಂತಿ ಇದರಿಂದ ಇಡೀ ಜೀವನ ಹಾಳಾಗುತ್ತೆ ಸಮಾಜವೂ ಹಾಳಾಗುತ್ತೆ ಸಂಸಾರವೂ ಹಾಳಾಗುತ್ತೆ ಅ ನಾನು ಇದಕ್ಕೆ ಬಲಿಯಾಗಬಾರ್ದು ನಾನು ಇದಕ್ಕೆ ಬಲಿಯಾಗಬಾರ್ದು ಅಂತನ್ಬಿಟ್ಟು ಅವನು ಸ್ಟ್ರಾಂಗಾಗಿ ಆಲೋಚನೆ ಮಾಡ್ತಾನೆ ಅದಕ್ಕೆ ಅದೇ ಸಂಬಂಧಪಟ್ಟಿರ್ತಕ್ಕಂಥ ನ್ಯೂರಲ್ ನೆಟ್ವರ್ಕ್ ಸೃಷ್ಟಿಯಾಗುತ್ತಂತೆ ಅದನ್ನ ನಾವು ನೋಡ್ತಾನೆ ಅಲ್ಲಿ ಕಂಪ್ಯೂಟರ್ನಲ್ಲಿ ನೋಡ್ತಾನೆ ಹೇಗೆ ಅದು ಸೃಷ್ಟಿಯಾಗ್ತಾ ಇದೆ ಅದು ಹೇಗೆ ಕೆಲಸ ಮಾಡ್ತಾಯಿದೆ ಅಂತನ್ಬಿಟ್ಟು ನೋಡ್ತಾನ ಅವನು ಆವಾಗ ನೋಡಿದಾಗ ಏನಾಗುತ್ತೆ ಅಂತನ್ಬಿಟ್ರೆ ಅವನಿಗೆ ಫೀಡ್ಬ್ಯಾಕ್ ಅಂತ ಹೇಳ್ತಾರೆ ಇದಕ್ಕೆ ಅವ್ನು ನೋಡಿದಾಗ ಏನಾಗುತ್ತೆ ಅಂತ ಅಂದ್ಬಿಟ್ರೆ ಅವನಿಗೆ ಗೊತ್ತಾಗ್ತಾ ಇದೆಯಲ್ಲ ಇಟ್ ಇಸ್ ಇಟ್ ಈಸ್ ವರ್ಕಿಂಗ್ ಅಂತಂದ್ಬಿಟ್ಟು ಕೆಲಸ ಮಾಡ್ತಾ ಇದೆ ನನ್ನ ಈ ಇಚ್ಛಾಶಕ್ತಿ ಅಂತಕ್ಕಂಥ ಆವಾಗ ಅವನಿಗೆ ಇನ್ನೂ ಕೂಡ ಅವನಿಗೆ ಪ್ರೇರಣೆ ಜಾಸ್ತಿ ಬರುತ್ತೆ ಇದು ಇನ್ನೂ ಜಾಸ್ತಿ ಮಾಡ್ಕೊಬೇಕು ಅಂತನ್ಬಿಟ್ಟು ಆಗ ಏನಾಗುತ್ತೆ ಅಂತಂದುಬಿಟ್ರೆ ಅವನು ಜಾಸ್ತಿ ಮಾಡಿದ ಕ್ರಮೇಣ ಈ ನೆಟ್ವರ್ಕ್ ಇದೆಯಲ್ಲ ಡ್ರಗ್ಗೆ ಸಂಬಂಧಪಟ್ಟ ನೆಟ್ವರ್ಕು ಅದು ಸ್ಥಗಿತವಾಗ್ತಾ ಬರುತ್ತಂತೆ ಅದು ನಿಶ್ಚಿತ ಹೋಗ್ಬಿಡುತ್ತೆ ಇದೇ ಪ್ರಬಲವಾಗ್ಬಿಡುತ್ತೆ ಇದು ಪ್ರತಿ ಸಂದರ್ಭದಲ್ಲೂ ಕೂಡ ಮಾಡ್ತಾ ಹೋಗಬೇಕಂತೆ ಇದು ಅವ್ರು ಕೊಡೋದು ಬೇರೆ ವಿ ಸಾಮಾ ಸಾಮ ಅತ್ಯಂತ ಸಾಮಾನ್ಯವಾಗಿರ್ತಾರೆ ನಮ್ಮ ಜೀವನಕ್ಕೂ ಕೂಡ ಇದು ಅನ್ವಯಿಸುತ್ತೆ ನಮ್ಮಲ್ಲಿ ಎಷ್ಟೋ ಕೆಟ್ಟ ಆಲೋಚನೆಗಳು ಬರುತ್ತೆ ಪ್ರಲೋಭನೆ ಬರುತ್ತೆ ಎಷ್ಟೋ ದ್ವೇಷ ಅಸೂಯ ಮನೋಭಾವಗಳು ಬರ್ಬೋದು ಹಿಂಸಾತ್ಮಕ ಮನೋಭಾವ ಬರ್ಬೋದು ಭಯ ಬರ್ಬೋದು ಭಯ ಉಂಟಾಗ್ಬೋದು ಆ ರೀತಿ ಸಂದರ್ಭದಲ್ಲೂ ಕೂಡ ಏನು ಮಾಡಬೇಕಪ್ಪ ಅಂತಂದುಬಿಟ್ರೆ ಅದಕ್ಕೆ ಪ್ರತಿಪಕ್ಷ ಭಾವನೆಯನ್ನು ಮಾಡಬೇಕು ಅಷ್ಟು ಯೋಗಶಾಸ್ತ್ರದ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಹೇಳಿರ್ತಕ್ಕಂಥದ್ದು ಹೇಗೆ ಕೆಲಸ ಮಾಡುತ್ತೆ ಅಂತ ಅಂದ್ಬಿಟ್ಟು ನಮಗೀಗ ಅದು ಅತ್ಯಂತ ಪರಿಣಾಮಕಾರಿಯಾಗಿ ಗೊತ್ತಾಗ್ತಾ ಇದೆ ಇವಾಗ ಅದನ್ನೇ ಅದೇ ರೀತಿ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಭಯ ಅಂತ ಇಟ್ಕೊಳ್ಳಿ ಭಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಭಾವನೆಗಳನ್ನೇ ಮನಸ್ಸಿಗೆ ತಂದು ಕೊಳ್ತಕ್ಕಂಥದ್ದು ಭಯ ಅದಕ್ಕೆ ಪಡ್ಬೇಕು ನಾನು ಅದಕ್ಕೆ ಕಾರಣ ಏನು ಭಗವಂತ ಇದ್ದಾನೆ ಭಗವಂತ ನೋಡ್ಕೋತಾನೆ ಎಲ್ಲದು ಕೂಡ ಮುಂದೆ ಆಗ್ತಕ್ಕ ಭಯ ಆವಾಗಲೂ ಕೂಡ ಮುಂದೆ ಆಗ್ತಕ್ಕಂಥ ಸಂಬಂಧಪಟ್ಟಿದ್ದು ಮುಂದೆ ಏನಾಗುತ್ತೋ ಏನಾಗುತ್ತೋ ಅದೇ ಚಿಂತೆ ಅದೇ ಭಯ ಮುಂದೆ ಮುಂದೆ ಆಗ್ತಕ್ಕಂಥ ಮುಂದೆ ಆಗತಕ್ಕಾಗ ನನಗೇನು ಅದಕ್ಕೆ ಸಂಬಂಧನೇ ಇಲ್ಲ ನಾನು ಏನು ಮಾಡೋಕೆ ನನ್ನ ಕೈನಲ್ಲಿ ಏನೂ ಇಲ್ಲ ಅದು ಮುಂದೆ ಏನು ಆಗ್ಬೇಕೋ ಅದು ಭಗವಂತನ ಇಚ್ಛೆ ಅಂತ ಏನು ಆಗ್ಬೇಕೋ ಆಗತ್ತೆ ಅದಕ್ಕೆ ತಲೆ ಕೆಡ್ಸ್ಕೊಬೇಕು ಈಗ ಅದಕ್ಕೆ ಭಯ ಪಟ್ಟರೆ ಅದನ್ನು ಚಿಂತೆ ಮಾಡಿದರೆ ಅದನ್ನೇನು ಬದಲಾಯಿಸೋಕ್ಕಾಗತ್ತಾ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಯಾಕೆ ತಲೆ ಕೆಡ್ಸ್ಕೊಬೇಕು ಈ ಥರ ನಾನು ಆಲೋಚನೆ ಮಾಡ್ತಾ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತಂದುಬಿಟ್ರೆ ಆ ಭಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೆಟ್ವರ್ಕ್ ಸೃಷ್ಟಿಯಾಗಿರುತ್ತಲ್ಲ ಅದು ಕಡಿಮೆ ಆಗ್ತಾ ಬರುತ್ತೆ ಅದು ಸ್ಥಗಿತವಾಗುತ್ತೆ ಅದು ದುರ್ಬಲವಾಗ್ತಾ ಬರುತ್ತೆ ಹಾಗೆ ಎಲ್ಲ ಭಾವನೆಗಳು ಕೂಡ ಇದನ್ನು ಅನ್ವಯಿಸ್ಬೋದು ಎಲ್ಲದಕ್ಕೂ ಕೂಡ ಈ ರೀತಿ ನಾವು ಮಾಡಿಬಿಟ್ಟು ಏನು ಮಾಡಬೇಕು ನಿರಂತರ ಈ ರೀತಿ ಮಾಡೋದ್ರ ಮೂಲಕ ಏನಾಗುತ್ತೆ ಅಂತಂದುಬಿಟ್ರೆ ಆವಾಗ ನಮ್ಮ ಎಲ್ಲ ನಮ್ಮ ಇಡೀ ಏನೋ ಮಾನಸಿಕ ಭಾವನೆಗಳು ನಮ್ಮ ಚಾರಿತ್ರ್ಯ ಸಂಪೂರ್ಣ ಬದಲಾಗ್ಬಿಡುತ್ತೆ ಇದಕ್ಕೆ ಆ ಪ್ರತಿಪಕ್ಷ ಭಾವನೆ ಪ್ರತಿಪಕ್ಷ ಭಾವನೆ ಇದೆಯಲ್ಲ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಇದು ನಿರೋಧ ಸಂಸ್ಕಾರಗಳು ಅಂತ ಹೇಳ್ತಾರೆ ಯೋಗಶಾಸ್ತ್ರದಲ್ಲಿ ನಿರೋಧ ಸಂಸ್ಕಾರಗಳನ್ನು ನಾವು ಹೆಚ್ಚು ಹೆಚ್ಚು ಬಲಹುತವನ್ನಾಗಿ ಮಾಡ್ತಾ ಹೋಗಬೇಕು ಅದು ಎಷ್ಟು ನಾವು ಬಲಯುತವನ್ನಾಗಿ ಮಾಡ್ತಾ ಹೋಗ್ತೀವೋ ನಿರೋಧ ಸಂಸ್ಕಾರಗಳನ್ನು ಅದು ಏನು ಮಾಡುತ್ತೆ ಅಂತಂದ್ಬಿಟ್ರೆ ಬೇರೆ ಸಂಸ್ಕಾರ ಅನ್ಯ ಅನ್ಯ ಸಂಸ್ಕಾರ ಪ್ರತಿಬಂಧಿ ಅಂತ ಹೇಳ್ತಾರೆ ಬೇರೆ ಸಂಸ್ಕಾರಗಳನ್ನು ಅದು ಹೊಡೆದಾಗ್ಬಿಡುತ್ತೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಅದನ್ನು ಹೊಡೆದಾಗ್ಬಿಡುತ್ತೆ ಈ ರೀತಿ ನಿರೋಧ ಸಂಸ್ಕಾರಗಳನ್ನು ನಾವು ಯಾವಾಗಲೂ ಕೂಡ ಸೃಷ್ಟಿ ಮಾಡ್ಕೊಳ್ತಾ ಇರ್ತಕ್ಕಂಥ ಅದು ಭಾಳ ಮುಖ್ಯ ಪ್ರೇ ಎಲ್ಲ ಸಂದರ್ಭದಲ್ಲೂ ಕೂಡ ಇದನ್ನು ನಾವು ಯೋಚನೆ ಮಾಡ್ತಾ ಇರಬೇಕು ಈ ರೀತಿ ಭಾವನೆಗಳಿಂದ ಅವಾಗ ಏನಾಗುತ್ತೆ ಅಂತಂದ್ಬಿಟ್ರೆ ಅದೊಂದು ದೊಡ್ಡ ಸಂಸ್ಕಾರ ಆಗ್ಬಿಟ್ಟು ಬಲಯುತವಾಗಿರ್ತಕ್ಕಂಥ ಸಂಸ್ಕಾರ ಆಗ್ಬಿಟ್ಟು ನಮ್ಮ ಬೇರೆ ಸಂಸ್ಕಾರಗಳನ್ನು ಅದು ನಾಶ ಮಾಡುತ್ತೆ ಶ್ರೀರಾಮಕೃಷ್ಣರು ಒಬ್ಬರು ಕೇಳ್ತಾನಂತೆ ನೆರೆಯವ ಮಹಾಶೇರೆ ಪಾಪಬುದ್ಧಿ ಏಕೆ ಬರುತ್ತದೆ ಶ್ರೀರಾಮಕೃಷ್ಣರು ಆತನ ಸೃಷ್ಟಿಯಲ್ಲಿ ಎಲ್ಲವೂ ಇದೆ ಸಾಧುಗಳನ್ನು ಆತನೇ ಸೃಷ್ಟಿಸಿದ್ದಾನೆ ದುಷ್ಟರನ್ನು ಆತನೇ ಸೃಷ್ಟಿಸಿದ್ದಾನೆ ಸದ್ಬುದ್ಧಿ ಕೊಡುವನು ಅವನೇ ದುರ್ಬುದ್ಧಿ ಕೊಡುವವನು ಅವನೇ ಅಂದರೆ ಎಲ್ಲ ಪ್ರಪಂಚದಲ್ಲಿರ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದರು ಹೇಳುವಂತೆ ವೈವಿಧ್ಯತೆ ಅಂತಕ್ಕಂಥದ್ದು ಸೃಷ್ಟಿಯ ನಿಯಮ ವೈವಿಧ್ಯತೆ ಇರಲೇಬೇಕು ಎಲ್ಲ ಒಂದೇ ರೀತಿ ಇರೋಕ್ಕೆ ಸಾಧ್ಯವಿಲ್ಲ ಆದರೆ ನೀವು ಕೇಳ್ಬೋದು ವೈವಿಧ್ಯತೆ ಇರಲಿ ಇರಲೇಬೇಕು ಆದರೆ ಕೆಟ್ಟದ್ದು ಹಾಕಿರಬೇಕು ವೈವಿಧ್ಯ ಒಳ್ಳೆಯದಲ್ಲೂ ಕೂಡ ವೈವಿಧ್ಯತೆ ಇರ್ಬೋದಲ್ಲ ಎಲ್ಲರಿಗೂ ಬೇರೆ ಬೇರೆ ಮನುಷ್ಯರು ಇರ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಇರೋದಿಲ್ಲ ಒಬ್ಬೊಬ್ಬರು ಬೇರೆ ಬೇರೆ ರೀತಿ ಇರ್ತಾರೆ ಪ್ರತಿಯೊಬ್ಬರು ಕೂಡ ಅವ್ರು ಯಾರು ಒಬ್ಬರು ಆದ್ರ ಅದ್ರಲ್ಲಿ ಕೆಲವ್ರು ದುಷ್ಟ್ರ ಆಗಬೇಕು ಒಳ್ಳೆಯವರ ಆಗಬೇಕು ದುಃಖ ಹಾಕಿರಬೇಕು ಎಲ್ಲರೂ ಸುಖವಾಗಿ ವೈವಿಧ್ಯತೆಯೇ ಇರಲಿ ಒಂದೇ ಒಂದೇ ಪುಸ್ತಕ ಪುಸ್ತಕ ಒಂದೇ ಪುಸ್ತಕ ಒಂದೇ ರೀತಿ ಪುಸ್ತಕ ಇರೋದಿಲ್ಲ ಅನೇಕ ರೀತಿ ಪುಸ್ತಕಗಳು ಇರ್ತವೆ ಆದರೆ ಕೆಟ್ಟ ಪುಸ್ತಕ ಅದಕ್ಕಿರಬೇಕು ಕೆಟ್ಟ ಪುಸ್ತಕ ಅಂತ ಇರೋದಿಲ್ಲ ಹಾಗೆ ಒಳ್ಳೆಯ ವ್ಯಕ್ತಿಗಳು ಒಳ್ಳೆಯ ವ್ಯಕ್ತಿಗಳ ಮಾತ್ರೆ ಹಾಕಿರಬಾರ್ದು ವೈವಿಧ್ಯವೇ ಇರಲಿ ಒಳ್ಳೆಯ ವ್ಯಕ್ತಿಗಳು ವಿವಿಧ ರೂಪದಲ್ಲಿರ್ಬೋದು ವಿವಿಧ ರೀತಿ ವರ್ತನೆ ಇರ್ಬೋದು ಎಲ್ಲ ಇರಲಿ ಅವ್ರು ಕೆಟ್ಟವರೇ ಹಾಕಾಗಬೇಕು ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಆದರೆ ನಿಜವಾಗೂ ಕೂಡ ಸೃಷ್ಟಿಯಲ್ಲಿರ್ತಕ್ಕಂಥದ್ದು ಕೇವಲ ವೈವಿಧ್ಯ ಅಷ್ಟೇ ಕೆಟ್ಟದ್ದು ಒಳ್ಳೆಯದು ಅಂತ ನಾವು ಮಾಡಿಕೊಂಡಿರೋದು ನಾವು ಮಾಡಿಕೊಂಡಿರೋದು ಅದನ್ನ ಯಾವುದಕ್ಕೋಸ್ಕರ ಈ ಕೆಟ್ಟದ್ದು ಒಳ್ಳೆಯದು ಒಂದು ಯಾವ ದೃಷ್ಟಿಯಿಂದ ಆಗುತ್ತೆ ಅಂತಂದ್ಬಿಟ್ರೆ ವ್ಯಕ್ತಿಯ ದೃಷ್ಟಿಯಿಂದ ಅಥವಾ ಮಾನವ ದೃಷ್ಟಿಯಿಂದ ಆಗ್ತಕ್ಕಂಥದ್ದು ಒಂದು ಕೆಟ್ಟದ್ದು ಒಂದು ಒಳ್ಳೆಯದು ಯಾವುದು ಕೆಟ್ಟದ್ದು ಈಗ ಉದಾಹರಣೆಗೆ ಒಬ್ಬ ದುಷ್ಟ ಅಂತ ನಾವು ಹೇಳ್ತೀವಿ ಇದು ಪ್ರಾಣಿಯನ್ನು ದುಷ್ಟ ಪ್ರಾಣಿಗಳು ಅಂತ ಹೇಳ್ತೀವಿ ಒಬ್ಬ ವ್ಯಕ್ತಿಯನ್ನು ದುಷ್ಟ ಅಂತ ಕರಿತೀವಿ ಯಾವುದು ನಾವು ದುಷ್ಟ ಅಂತ ಕರಿತೀವಿ ಅವನು ನನಗೇನಾದರೂ ಹಿಂಸೆ ಮಾಡಿದಾಗ ನಾನು ದುಷ್ಟ ಅಂತ ಕರಿತೀನಿ ಅವನು ಯಾವುದೋ ಒಂದು ಪ್ರಾಣಿ ನನಗೆ ಹಿಂಸೆ ಮಾಡಿದಾಗ ಅದನ್ನು ದುಷ್ಟ ಪ್ರಾಣಿ ಹಿಂಸ ಪ್ರಾಣಿ ಅಂತ ನಾನು ಪ್ರಾಣಿ ಅಂತ ಕರಿತೀನಿ ನಾನು ಅದೇ ಪ್ರಾಣಿ ಇನ್ನೊಂದು ಯಾವುದೋ ಒಂದು ಪ್ರಾಣಿಯನ್ನು ಆಹಾರಕ್ಕೋಸ್ಕರ ತಿಂದರೆ ಅದನ್ನು ದುಷ್ಟ ಪ್ರಾಣಿ ಅಂತ ಕರೆಯೋದಿಲ್ಲ ನಾವು ಹಿಂಸ್ರ ಪ್ರಾಣಿ ಅಂತ ಕರೆಯೋದಿಲ್ಲ ಈಗ ಉದಾಹರಣೆಗೆ ಎಲ್ಲದೂ ಕೂಡ ಈ ಒಳಿತು ಕೆಡಕುವ ಎಲ್ಲ ನಮಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈಗೆಲ್ಲವೂ ನಾವು ಕಳ್ಳ ಅಂತ ಹೇಳ್ತೀವಿ ಕಳ್ಳ ಅಂತ ಯಾಕೋಸ್ಕರ ನಾವು ಕಳ್ಳ ಅಂತ ಕರಿತೀವಿ ನನ್ನ ವಸ್ತುವನ್ನು ಕದ್ದಿದ್ದರಿಂದ ಅವ್ನು ಕಳ್ಳ ಅಂತ ಕರಿತೀವಿ ಈಗ ನನ್ನ ವಸ್ತು ಅಂತ ನಾನು ಮಾಡ್ಕೊಂಡಿರೋದ್ರಿಂದ ಅವ್ನು ಕಳ್ಳ ಆಗಿದ್ದು ಅಲ್ವಾ ಈಗ ಒಂದು ಒಂದು ಕಾಲದಲ್ಲಿ ಈ ಪ್ರಾಪರ್ಟಿ ಡಿವಿಷನ್ ಅಂತ ಇರಲಿಲ್ವಂತೆ ಆಸ್ತಿ ವಿಭಾಗ ಅಂತಲೇ ಇರಲಿಲ್ವಂತೆ ಇದು ನನ್ನ ಆಸ್ತಿ ಇದು ನಿಮ್ಮ ಆಸ್ತಿ ಅದವ್ರ ಆಸ್ತಿ ಇದು ಅವಸ್ಥೆ ಇಂಥ ವಿಭಾಗವೇ ಇರಲಿಲ್ವಂತೆ ಒಂದು ಕಾಲದಲ್ಲಿ ಆವಾಗ ಕಳ್ಳನೇ ಇರಲಿಲ್ಲ ಆವಾಗ ಕಳ್ಳ ಹೇಗಿರೋಕ್ಕೆ ಸಾಧ್ಯ ಇದು ನಂದು ಇದು ನನಗೆ ಸೇರಿದ್ದು ಅಂತ ನಾನು ತಿಳ್ಕೊಂಡಾಗ ಮಾತ್ರ ಅವನು ಇನ್ನೊಬ್ಬ ಕಳ್ಳ ಹಾಕ್ತಾನೆ ಇಜೆಲ್ಲೋದು ಕೂಡ ಏನಾಗುತ್ತೆ ಅಂತಂದ್ಬಿಟ್ರಿ ಕೆಟ್ಟದ್ದು ಒಳ್ಳೆಯದು ಎಲ್ಲದೂ ಕೂಡ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ನಾವೇ ಅನೇಕ ರೀತಿಯ ನೀತಿ ನಿಯಮಗಳನ್ನು ಹಾಕೊಂಡ್ಬಿಟ್ಟಿದ್ದೀವಿ ಇದು ಹೀಗಿರಬೇಕು ಹಾಗಿರ್ಬೇಕು ಅಂತ ನೀತಿ ನಿಯಮ ಯಾರು ಅದನ್ನು ಉಲ್ಲಂಘಿಸ್ತಾರೋ ಅವನನ್ನು ತಪ್ಪುಗಾರ ಅಂತ ಹೇಳ್ತೀವಿ ಅವನು ಅಪರಾಧಿ ಅಂತ ಮಾಡ್ತೀವಿ ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ಈಗ ಕುಡಿಯೋದು ಏನೋ ಧೂಮಪಾನ ಮಾಡೋದು ಅದು ನಿಷೇಧ ಅಂತ ನಾವು ಮಾಡ್ಕೊಂಬಿಡ್ತೀವಿ ಕುಡಿಯೋದು ನಿಷೇಧ ಧೂಮಪಾನ ಯಾರು ಧೂಮಪಾನ ಮಾಡ್ತಾನೋ ಅವನು ಅಪರಾಧಿ ಆಗ್ತಾನೆ ಅದು ಧೂಮವನ್ನು ಮಾಡಬಾರ್ದು ಅಂತ ನಿಯಮನೇ ಇಲ್ಲದೆ ಇದ್ಬಿಟ್ಟಿದ್ರೆ ಅಪರಾಧನೇ ಇರ್ತಾ ಇರಲಿಲ್ಲ ಅಪರಾಧ ಇರ್ತಾ ಇತ್ತಾ ಇಲ್ಲ ಅದಕ್ಕೆ ಅವ್ರು ಹೇಳಿದ್ರು ಭಾಳ ಚೆನ್ನಾಗಿ ಹೇಳ್ತಾರೆ ಏನಂದ್ರ ಈಗ ಅಪರಾಧವನ್ನು ಸೃಷ್ಟಿ ಮಾಡಿದ ಯಾರು ಅಂತಂದ್ಬಿಟ್ರೆ ಈ ನೈತಿಕ ನಿಯಮಾವಳಿಗಳು ಅಂತನ್ಬಿಟ್ಟು ನೈತಿಕ ನಿಯಮಾವಳಿ ಮಾಡಬಾರ್ದು ಡೋರ್ಸ್ ಆ್ಯಂಡ್ ಡೋಂಟ್ಸ್ ಅಂತ ಇದೆಯಲ್ಲ ಅದೇನೇ ಅಪರಾಧಗಳನ್ನು ಸೃಷ್ಟಿ ಮಾಡ್ತಾ ಇರೋದು ಅಂತನ್ಬಿಟ್ಟು ಸ್ವಾಭಾವಿಕವಾಗಿ ಇದ್ಬಿಟ್ರೆ ನಾವು ಸ್ವಾಭಾವಿಕವಾಗಿದ್ದುಬಿಟ್ರೆ ನಾನು ನಂದು ಅಂತಕ್ಕಂಥ ಸಾಮರ್ ಸ್ವಾರ್ಥ ಯಾವುದು ಇಲ್ಲದ್ಬಿಟ್ಟರು ಸ್ವಾಭಾವಿಕ ರೀತಿಯಲ್ಲಿ ಇದ್ಬಿಟ್ರೆ ಆಗ ಯಾವ ನೀತಿ ನಿಯಮಾವಳು ಕೂಡ ನಾವು ಬೇಕಿಲ್ಲ ನಿಜವಾಗೂ ಕೂಡ ಅವಾಗ ಯಾವ ಅಪರಾಧವೂ ಇರೋದಿಲ್ಲ ಯಾವಾಗ ಕ್ರಮೇಣ ಸಮಾಜದಲ್ಲಿ ಬದಲಾವಣೆ ಉಂಟಾಯಿತೋ ಹ್ಞೂ ಅವಾಗೇನಾಯಿತು ಅಂತಂದ್ಬಿಟ್ರೆ ಅದಕ್ಕೆ ಅನುಗುಣವಾಗಿರತಕ್ಕಂಥ ನೀತಿ ನಿಯಮಾವಳು ಬಂಧನ ಇದೆಲ್ಲ ನಿರ್ಬಂಧನೆಗಳು ಇದೆಲ್ಲದು ಅದಕ್ಕೆ ಯಾರನ್ನು ಅದನ್ನು ಉಲ್ಲಂಘಿಸ್ತಾರೋ ಅವರೆಲ್ಲ ಅಪರಾಧಿಗಳಾದ್ಬಿಟ್ರು ಅದರಿಂದ ಯಾವುದನ್ನು ಕೂಡ ನಾವು ವಾಸ್ತವ ದೃಷ್ಟಿಯಿಂದ ನೋಡಿದಾಗ ಇದು ಕೆಟ್ಟದ್ದು ಇದು ಒಳ್ಳೆಯದು ಅಂತಾನು ಹೇಳೋಕೆ ಆಗೋದೇ ಇಲ್ಲ ನಿಜವಾಗೂ ಹೇಳೋದು ಎಲ್ಲದೂ ಕೂಡ ರಿಲೇಟಿವ್ ಅಂತ ಸ್ವಾಮಿ ವಿವೇಕಾನಂದರಕ್ಕೆ ಹೇಳ್ತಕ್ಕಂಥದ್ದು ಎವ್ರಿಥಿಂಗ್ ಇಸ್ ರಿಲೇಟಿವ್ ಸಾಪೇಕ್ಷವಾಗಿರ್ತಕ್ಕಂಥದ್ದು ಎಲ್ಲದೂ ಕೂಡ ನಮ್ಮ ಮನುಷ್ಯನ ಸಂಬಂಧಪಟ್ಟಿರ್ತಕ್ಕಂಥದ್ದು ಆ್ಯಕ್ಚುಲಿ ಈಗ ಉದಾಹರಣೆಗೆ ಸೊಳ್ಳೆ ನಾವು ಪಟ್ಟಂತ ಹೊಡೆದ್ಬಿಡ್ತೀವಿ ಆ ಸೊಳ್ಳೆ ಯೋಚನೆ ಮಾಡ್ಬೋದು ಮನುಷ್ಯ ಎಂಥ ಕ್ರೂರಿ ಅಪ್ಪ ಇವನು ಅಂತಂದ್ಬಿಟ್ಟು ಯೋಚನೆ ಮಾಡ್ತದ್ದು ಎಂಥ ಕ್ರೂರಿಯವನು ಒಂದು ಪಟ್ಟಂತ ಹೇಗೆ ಹೊಡೆದಾಕ್ಬಿಡ್ತಾನೆ ನಮ್ಮನ್ನು ತೊಂದಬಿಡ್ತಾನಲ್ಲ ಅಂತಂದ್ಬಿಟ್ಟು ಎಷ್ಟೊಂದು ಆ ರೀತಿ ಯೋಚನೆ ಮಾಡ್ತೀವಿ ನಾವು ಕ್ರೂರಿಯಲ್ವ ಹಾಗಾದರೆ ಯಾರು ಯಾರು ಹಾಗಾದ್ರೆ ನಿಜವಾಗಿರ್ತಕ್ಕಂಥ ಒಳ್ಳೆಯವರು ಕೆಟ್ಟವ್ರನ್ನ ಯಾರು ನಾವು ಪ್ರಕೃ ಪ್ರಾಕೃತಿಕ ಏನೋ ಕೆಲಾಮಿಟೀಸ್ ಅಂತ ಹೇಳ್ತೀವಲ್ಲ ನ್ಯಾಚುರಲ್ ಕೆಲಾಮಿಟೀಸ್ ಇಂಥ ಕೆಟ್ಟದ್ದಪ್ಪ ಅದು ಸಾವಿರಾರು ಜನ ಲಕ್ಷಾಂತರ ಜನ ನಾಶ ಮಾಡಿಬಿಡ್ತದ ಅಂತಂದ್ಬಿಟ್ಟು ಹೇಳ್ತೀವಿ ಅದು ನಮ್ಮ ಮನುಷ್ಯ ನಾಶವಾಗೋದರಿಂದ ಅದು ಕೆಟ್ಟದ್ದು ಅಂತ ನಾವು ಹೇಳ್ತೀವಿ ಅಷ್ಟೇ ನಾವು ನಾವೇನು ಮಾಡ್ತೀವಿ ಮನುಷ್ಯ ಅಂತಂದ್ಬಿಟ್ಟು ಅಷ್ಟೊಂದು ಪ್ರಧಾನ ಅಂತ ಪ್ರಾಧಾನ್ಯ ಕೊಟ್ಬಿಡ್ತೀವಿ ನಾವು ಮನುಷ್ಯ ನಾಶವಾಗುತ್ತೆ ಮನುಷ್ಯನ ಸಹಿತನಲ್ಲ ಅವನು ಪ್ರಾಪರ್ಟಿ ಎಲ್ಲ ನಾಶವಾಗುತ್ತಲ್ಲ ಹೊಲ ಎಲ್ಲ ನಾಶವಾಗುತ್ತಲ್ಲ ಅದರಿಂದ ಅದು ಕೆಟ್ಟದ್ದು ಅಂತ ಆದರೆ ಆ ಪ್ರಕೃತಿನಲ್ಲಿ ಅದು ವಿಕೋಪ ಅಂತ ಹೇಳೋಕೆ ಆಗೋದೇ ಇಲ್ಲ ಅದು ಸ್ವಾಭಾವಿಕವಾಗಿ ಬದಲಾವಣೆಗಳಷ್ಟೇ ಪ್ರಕೃತಿನಲ್ಲಿ ಅನೇಕ ರೀತಿಯ ಬದಲಾವಣೆ ಆಗ್ತಾ ಇರುತ್ತೆ ನ್ಯಾಚುರಲ್ ಚೇಂಜಸ್ ಟೇಕ್ಸ್ ಪ್ಲೇಸ್ ಕೆಲವು ಕಡೆ ಅತಿವೃಷ್ಟಿ ಅನಾವೃಷ್ಟಿ ಆಗ್ಬೋದು ಎಲ್ಲ ಈಗ ಒಂದು ಭೂಕಂಪ ಆಗ್ಬೋದು ಭೂಕಂಪ ಎಲ್ಲೂ ಜನವಸತಿ ಇಲ್ಲದೇ ಇರತಕ್ಕಂಥ ಜಾಗದಲ್ಲಿ ಭೂಕಂಪ ಆದರೆ ಅದನ್ನು ಅದನ್ನು ನ್ಯೂಸೆ ಆಗೋದಿಲ್ಲ ಅದು ಕೆಟ್ಟದ್ದು ಅಂತ ಯಾರೂ ಹೇಳೋದೇ ಇಲ್ಲ ಆಗ್ತಾ ಇರುತ್ತದು ಸಮುದ್ರದ ಮಧ್ಯದಲ್ಲಿ ಅತಿವೃಷ್ಟಿ ಆಗ್ತಾನೇ ಇರುತ್ತೆ ಯಾವಾಗಲೂ ಕೂಡ ಆ ಅಧಿವೃಷ್ಟಿ ಆದರೆ ಯಾರಾದರೂ ಕೂಡ ಅದನ್ನು ಕೆಟ್ಟದ್ದು ಅಂತ ಹೇಳ್ತಾರಾ ಇಲ್ಲ ಅಂದರೆ ನಾನು ಹೇಳ್ತೇನೆ ಯಾಕೋಸ್ಕರ ಹೇಳ್ತೀನಿ ಅಂತಬಿಟ್ರೆ ಯಾವುದನ್ನು ಕೂಡ ಒಂದು ಅಬ್ಸಲ್ಯೂಟಾಗಿ ಇದು ಕೆಟ್ಟದ್ದು ಇದು ಒಳ್ಳೆಯದು ಅಂತ ಹೇಳೋಕೆ ಆಗೋದೇ ಇಲ್ಲ ಒಂದು ಪೂರ್ಣ ದೃಷ್ಟಿಯಿಂದ ನೋಡಿದಾಗ ಎಲ್ಲದೂ ಕೂಡ ಯಾವುದೂ ಕೂಡ ಭೇದ ವಿರೋಧ ಅಂತಕ್ಕಂಥದ್ದು ಏನೂ ಇಲ್ವೇ ಇಲ್ಲ ಈ ಒಂದು ಒಂದು ಪೂರ್ಣ ದೃಷ್ಟಿ ನಮಗಿರಬೇಕು ಅಂತಂದ್ಬಿಟ್ಟು ಸ್ವಾಮಿ ವಿವೇಕಾನಂದ ಹೇಳ್ತಕ್ಕಂಥದ್ದು ಪೂರ್ಣ ದೃಷ್ಟಿ ಪೂರ್ಣದಲ್ಲಿ ಎಲ್ಲೋದು ಕೂಡ ಒಂದಾಗಿಬಿಡುತ್ತೆ ಅಲ್ಲಿ ಕೆಟ್ಟದ್ದು ಒಳಿತು ಅಂತಕ್ಕಂಥದ್ದಿಲ್ಲ ಅವನು ಇವನು ಕೇಳ್ತಾನೆ ಅವಾಗ ನೆರೆಯ ಹಾಗಾದರೆ ಪಾಪಕಾರ್ಯಕ್ಕೆ ನಾವೇನು ಹೊಣೆಗಾರರಲ್ಲ ಅಲ್ಲವೇ ಸ್ವಾಮಿ ಶ್ರೀರಾಮಕೃಷ್ಣ ಭಾಳ ಚೆನ್ನಾಗಿ ಹೇಳ್ತಾರೆ ಭಗವಂತನ ನಿಯಮ ಪಾಪ ಮಾಡಿದೆ ಎಂದರೆ ಅದರ ಫಲ ಅನುಭವಿಸಬೇಕಾಗುತ್ತದೆ ಮೆಣಸಿನಕಾಯಿ ತಿಂದರೆ ಬಾಯಿಗೆ ಖಾರ ಹತ್ತುವುದಿಲ್ಲವೆ ಮತರ ಬಾಬು ಯೌವನದಲ್ಲಿ ಏನೇನೋ ಮಾಡಿದ್ದ ಆದ್ದರಿಂದ ಕೊನೆಗಾಲದಲ್ಲಿ ಆತನಿಗೆ ರೋಗ ಬಂತು ಇಲ್ಲೂ ಕೂಡ ಅಷ್ಟೇ ಪಾಪಕಾರ್ಯಕ್ಕೆ ನಾವೇನು ಹೊಣೆಗಾರರಲ್ಲವಲ್ಲ ಅಂತ ಅವನು ಕೇಳ್ತಾನೆ ಅಂದರೆ ಅವನು ಪುಣ್ಯಕಾರ್ಯಕ್ಕೆ ನಾವೇನು ಹೊಣೆಗಾರರಲ್ಲವಲ್ಲ ಅಂತ ಕೇಳಲಿಲ್ಲ ಅವನು ನಾವು ಪಾಪಕಾರರಿಕ್ಕೂ ಹೊಣೆಗಾರರಲ್ಲ ಪುಣ್ಯಕಾರಕ್ಕೂ ಹೊಣೆಗಾರರಲ್ಲ ನಾವು ಅವನೇನು ಮಾಡ್ತಾನಂತ ಪಾಪಕಾರಕ್ಕೆ ನಾವೇನು ಹೊಣೆಗಾರಲ್ಲವಲ್ಲ ಅಂತ ಕೇಳ್ತಾನೆ ಅಂದರೆ ಪುಣ್ಯಗಾರಕ್ಕೆ ನಾನೇ ಹೊಣೆ ಅಂತ ಅವನು ಮನಸ್ಸಿನಲ್ಲಿದೆ ಅದು ಹೇಗಾಗತ್ತೆ ನಾನು ಎಲ್ಲಿವರೆಗೆ ನನ್ನಲ್ಲಿ ಈ ವೈಯಕ್ತಿಕ ಭಾವ ಇರುತ್ತಲ್ಲ ನ ಕರ್ತೃತ್ವ ಭೋಕ್ತೃತ್ವ ಅಂತಕ್ಕಂಥ ಭಾವ ಇರುತ್ತಲ್ಲ ಅಲ್ಲಿವರಿಗೆ ನಾನು ಎಲ್ಲದಕ್ಕೂ ನಾನೇ ಹೊಣೆ ಪಾಪ ಕಾರ್ಯಕ್ಕೂ ನಾನೇ ಹೊಣೆ ಪುಣ್ಯ ಕಾರ್ಯಕ್ಕೂ ನಾನೇ ಹೊಣೆ ಯಾವಾಗ ಈಗ ಕರ್ತೃತ್ವ ಭಾವ ಅಂತಕ್ಕಂಥದು ನನ್ನಲ್ಲಿ ಹೊರಟೋಗ್ಬಿಡ್ತೋ ನಾನು ಮಾಡ್ತಾಯಿದ್ದೀನಿ ಅಂತಕ್ಕಂಥ ಭಾವ ಹೊರಟೋಗ್ಬಿಡ್ತೋ ಆಗ ನಾನು ಏನು ಮಾಡಿದ್ರು ಕೂಡ ಅದು ಪಾಪವೂ ಅಲ್ಲ ಪುಣ್ಯವೂ ಅಲ್ಲ ಧರ್ಮರಾಯನಲ್ಲಿ ಶ್ರೀರಾಮಕೃಷ್ಣಂಥವರಾಗಲಿ ಈ ಪ್ರಶ್ನೆ ಕೇಳೋದೇ ಇಲ್ಲ ಯಾಕೆ ಅಂತಂದ್ಬಿಟ್ರೆ ಅವರಿಗೆ ಎಲ್ಲೋದಕ್ಕೂ ಕೂಡ ಯಾವ್ದು ನಾನು ಮಾಡ್ತಾನೆ ಇಲ್ಲ ಅಂತಕ್ಕಂಥ ಭಾವನೆ ಅರ್ಥ ನಾನು ಅಂತಕ್ಕಂಥ ಭಾವನೆ ಇರೋದಿಲ್ಲ ಶ್ರೀರಾಮಕೃಷ್ಣ ಆಗಲಿ ಸ್ವಾಮಿ ವಿವೇಕಾನಂದರಾಗಲಿ ಯಾರು ರಮಣ ಮಹರ್ಷಿಗಳಂತ ಮಹಾ ಸಂತರ ಮಹಾಪುರುಷರಾಗಲಿ ಅವ್ರು ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಭಾವನೆ ಇರೋದೇ ಇಲ್ಲ ಅಂದರೆ ಅದಕ್ಕೋಸ್ಕರ ಗೀತನಲ್ಲಿ ಹೇಳ್ತಾನಲ್ಲ ಅಂಥವ್ರು ಹತ್ತು ಆಪಿನ ಬಿದ್ದತೆ ಅವನು ಕೊಲೆ ಮಾಡಿದರೂ ಕೂಡ ಅವನಿಗೆ ಬಂಧನ ಇಲ್ಲ ಬಂಧನ ಅವನು ಜೈಲಿ ಹಾಕ್ಬೋದು ಅದು ಬೇರೆ ವಿಷಯ ಅವನಿಗೆ ಆ ಪಾಪಕಾರಿ ಮುಟ್ಟೋದಿಲ್ಲ ಪಾಪ ಅವನು ತಟ್ಟೋದಿಲ್ಲ ಅಷ್ಟೇ ಆದರೆ ಅವ್ರು ಮಾಡೋಕ್ಕೋಗೋದಿಲ್ಲ ಅದು ಬೇರೆ ವಿಷಯ ಯಾಕೆಂತಂದ್ಬಿಟ್ರೆ ಅವನ ಸ್ವಾರ್ಥತೆ ಅಂತಕ್ಕಂಥದ್ದು ಇರೋದೇ ಇಲ್ಲ ಅದರಿಂದ ಅವನಂಥ ಕೆಲಸ ಮಾಡೋಕ್ಕೋಗೋದಿಲ್ಲ ಆದರೆ ಏನಾಗುತ್ತೆ ಅಂತಂದ್ಬಿಟ್ರೆ ಯಾವಾಗ ಈ ಕರ್ತೃತ್ವ ಭಾವ ಅಂತಕ್ಕಂಥದು ಹೊರಟೋಗುತ್ತೋ ಆಗೇನಾಗುತ್ತೆ ಅಂತಂದ್ಬಿಟ್ರೆ ಅಲ್ಲಿ ಪಾಪ ಪುಣ್ಯ ಅಂತಕ್ಕಂಥ ಭೇದವೇ ಹೊರಟು ಹೋಗಿಬಿಡುತ್ತೆ ಅವನು ಈ ಥರ ಪ್ರಶ್ನೆ ಕೇಳೋಕೆ ಆಗೋದೇ ಇಲ್ಲ ಅವಾಗ ಅದಕ್ಕೆ ಅವನು ಹೇಳ್ತಾನೆ ಭಗವಂತ ಶ್ರೀರಾಮಕೃಷ್ಣ ಹೇಳ್ತಾರೆ ಭಗವಂತನ ನಿಯಮ ಪಾಪ ಮಾಡಿದೆ ಅಂದರೆ ಅದರ ಫಲ ಅನುಭವಿಸಬೇಕಾಗುತ್ತದೆ ಇದು ಪ್ರಕೃತಿಯ ನಿಯಮ ಅದು ಕನುಗುಣ ಆಗುತ್ತೆ ನಾನು ಬೆಂಕಿ ಕೈ ಹಾಕಿದ್ರೆ ನಾನು ಸುಟ್ಟುಕೊಳ್ಳೇಬೇಕು ಅದಕ್ಕೆ ಯಾರು ಏನು ಮಾಡೋಕ್ಕಾಗುತ್ತೆ ಅಯ್ಯೋ ಯಾತೀಗೆ ಹಿಂಗಾಯ್ತು ಅಂತಂದ್ಬಿಟ್ಟು ಭಗವಂತನ ಬೈದರಾಗತ್ತಾ ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ ನಾವು ಹಿಂದೆ ಏನೇನೋ ಮಾಡಿರ್ತೀವಿ ನಮಗೆ ಗೊತ್ತಿರೋದಿಲ್ಲ ಮುಂದೆ ಅದರ ಅನುಭವಿಸ್ ಫಲವನ್ನು ಅನುಭವಿಸ್ಬೇಕಾಗತ್ತೆ ನಾವು ಹಿಂದೆ ಈ ಥರ ಮಾಡಿದ್ವಿ ಅದಕ್ಕೋಸ್ಕರ ನಾನು ಅನ್ಭವಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತಿರೋದಿಲ್ಲ ಅಯ್ಯೋ ನನಗ್ಯಾಕಪ್ಪ ಈ ಕಷ್ಟ ಅಂತ ನಾನು ಪರಿತಪಿಸ್ತೀನಿ ನಾನು ಇಷ್ಟು ಒಳ್ಳೆಯ ಜೀವನ ನಡೆಸ್ತಾ ಇದ್ದೀನಿ ಆದರೂ ಕೂಡ ಇಷ್ಟೊಂದು ಕಷ್ಟ ಅನುಭವಿಸ್ಬೇಕಲ್ಲ ಯಾಕಷ್ಟ ನಾನು ಯಾರಿಗೂ ಅನ್ಯಾಯ ಮಾಡಿದ್ವಲ್ಲ ನಾನು ಯಾಕೆ ಕಷ್ಟ ಅನುಭವಿಸ್ಬೇಕು ಅಂತ ಎಲ್ಲರೂ ಕೂಡ ಪರಿತಪಿಸ್ತಾರೆ ಆದರೆ ಹಿಂದೆ ಏನೋ ತಪ್ಪ ಅಂದರೆ ಒಳ್ಳೆಯವರು ಕೂಡ ತಪ್ಪು ಮಾಡ್ತಾರೆ ಒಳ್ಳೆಯವರು ತಪ್ಪು ಮಾಡೋದಿಲ್ಲ ಅಂತಲ್ಲ ಈಗ ಒಬ್ಬ ವ್ಯಕ್ತಿ ತುಂಬ ಒಳ್ಳೆಯವನಾಗಿರ್ಬೋದು ಆದರೂ ಕೂಡ ಅವನು ಆಹಾರದಲ್ಲಿ ಹೆಚ್ಚು ವ್ಯತ್ಯಾಸ ಆಗ್ಬೋದು ಇನ್ಫೆಕ್ಷನ್ ಏನೋ ಒಂದು ಏನೋ ತಪ್ಪಾಗ್ಬೋದು ಅದರಿಂದ ಏನಾಗುತ್ತೆ ಅಂತಂದುಬಿಟ್ರೆ ಅವನಿಗೆ ಅನೇಕ ರೀತಿ ಖಾಯಿಲೆ ಬರ್ಬೋದು ಸ್ವಾಭಾವಿಕ ಅದು ಅಂದರೆ ಅದರಿಂದ ಒಳ್ಳೆಯವರು ಕೂಡ ತಪ್ಪು ಮಾಡ್ತಾರೆ ಆ ರೀತಿ ತಪ್ಪು ಮಾಡಿದ್ದೆ ಅದಕ್ಕನುಗುಣವಾಗಿ ಅವರು ಶಿಕ್ಷೆಯನ್ನು ಅನ್ಭವಿಸಬೇಕಾಗತ್ತೆ ಕೆ ಅಕಸ್ಮಾತಾಗಿ ನನ್ನ ಕೈ ಸುಡುತ್ತೆ ಎಲೆಕ್ಟ್ರಿಸಿಟಿ ಯಾವುದು ಕೆಲಸ ಮಾಡ್ತಾ ಇರೋ ಇದಾಗುತ್ತೆ ಅದು ಸ್ವಾಭಾವಿಕ ಆಗ್ತಕ್ಕಂಥದ್ದು ಹಾಗೆಯೇ ಜೀವನದಲ್ಲೂ ಕೂಡ ಅನೇಕ ರೀತಿಯ ತಪ್ಪುಗಳಾಗತ್ತೆ ಅದಕ್ಕನುಗುಣವಾಗಿರ್ತಕ್ಕಂಥ ನಾವು ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ ಇದು ಪ್ರಕೃತಿಯ ನಿಯಮ ಅದಕ್ಕೋಸ್ಕರ ಪರಿತಪಿಸಿ ಪ್ರಯೋಜನ ಇಲ್ಲ ಅದಕ್ಕೆ ಒಂದು ಪುಸ್ತಕ ಇದೆ ಭಾಳ ಚೆನ್ನಾಗಿರತಕ್ಕಂಥದ್ದು ಭಾಳ ಹಿಂದೆ ಓದಿದ್ದೆ ನಾನು ವೈ ಗುಡ್ ಪೀಪಲ್ ಸಫರ್ ಬ್ಯಾಡ್ ಥಿಂಗ್ಸ್ ಅಂತನ್ಬಿಟ್ಟು ಒಳ್ಳೆಯವರು ಕೆಟ್ಟದ್ದನ್ನು ಯಾಕೆ ಅನುಭವಿಸ್ತಾರೆ ಅಂತಂದ್ಬಿಟ್ಟು ಇದು ಸ್ವಾಭಾವಿಕವಾಗಿ ನಡೀತಕ್ಕಂಥ ಕ್ರಿಯೆಗಳು ಇದೆಲ್ಲದೂ ಕೂಡ ನಾವು ಏನಾದರೂ ಕೂಡ ತೊಂದರೆ ತೊಂದರೆ ಆದರೆ ತೊಂದರೆಯನ್ನು ತಪ್ಪನ್ನು ಮಾಡಿದರೆ ಅದಕ್ಕನು ಅನ್ನ ಸಂಬಂಧವಾಗಿರ್ತಕ್ಕಂಥ ನಾವು ಕಾರ್ಯಕಾರಿಣ ನಿಯಮತಾನೇ ಇದು ಅದಕ್ಕನುಗುಣವಾಗಿ ಎಲ್ಲ ನಡ್ಕೊಂಡು ಹೋಗುತ್ತೆ ಇದು ಸ್ವಾಭಾವಿಕವಾಗಿರ್ತಕ್ಕಂಥದ್ದು ಇದನ್ನು ನಾವು ಈ ಜೀವನದಲ್ಲಿ ಸ್ವೀಕರಿಸಬೇಕು ಅಂತಕ್ಕಂಥದ್ದು ಅದಕ್ಕೊಬ್ಬರು ಕೇಳಿದ್ರಂತೆ ಒಬ್ಬನ ಕೇಳಿದ್ರಂತೆ ವಾಟ್ ಹ್ಯಾಪನ್ಸ್ ಗುಡ್ ಪೀಪಲ್ ಸಫರ್ ಬ್ಯಾಡ್ ಥಿಂಗ್ಸ್ ಅಂತಂದ್ಬಿಟ್ಟು ಅದಕ್ಕೆ ಅವನು ಹೇಳಿದಂತೆ ಗುರು ಹೀ ಬಿಕಮ್ಸ್ ಬೆಟರ್ ಪರ್ಸನ್ ಅಂತಂದ್ಬಿಟ್ಟು ಅವನು ಒಳ್ಳೆಯ ವ್ಯಕ್ತಿ ಆಗ್ಬಿಡ್ತಾನೆ ಇನ್ನೂ ಒಳ್ಳೆಯವನೇ ಅವನು ಮೊದಲು ಒಳ್ಳೆಯವನಾಗಿದ್ದ ಅವನಿಗೆ ಕಷ್ಟ ಬಂತು ಆಮೇಲೆ ಏನಾಗುತ್ತೆ ಆ ಕಷ್ಟದಿಂದಾಗಿ ಅವನು ಇನ್ನೂ ಒಳ್ಳೆಯವನಾಗ್ಬಿಡ್ತಾನಂತ ಹೀ ಬಿಕಮ್ಸ್ ಬೆಟರ್ ಅಂತನ್ಬಿಟ್ಟು ಆಂದರೆ ಅರ್ಥ ಏನು ಅಂತಂದ್ಬಿಟ್ರೆ ಅವನು ಬಂದಿರತಕ್ಕಂಥ ಕಷ್ಟಗಳನ್ನು ಕೂಡ ಅವನು ಒಂದು ವಿಧೇಯಾತ್ಮಕ ದೃಷ್ಟಿನಲ್ಲಿ ಅವನು ಸ್ವೀಕರಿಸ್ತಾನೆ ಅದರಿಂದ ಅವನು ಉತ್ತಮನಾಗ್ಬಿಡ್ತಾನೆ ಅದಕ್ಕೋಸ್ಕರ ಆ ರೀತಿ ಪ್ರಶ್ನೆ ಕೇಳ್ದೇ ನನಗ್ಯಾತಕ್ಕಿದ್ರೆ ಕಷ್ಟಪಡ್ಬೇಕು ನಾನೇ ವೈ ಮೀ ವೈ ಮೀ ಅಂತ ಕೇಳ್ತಾರೆ ನನಗ್ಯಾಕೆ ಈ ಕಷ್ಟ ಅಂತಂದ್ಬಿಟ್ಟು ಆದರೆ ನಮ್ಗೆ ಶ್ರೀ ಶ್ರೀರಾಮಕೃಷ್ಣ ಹೇಳ್ತಾರಲ್ಲ ಮಧುರನಾಥ ಯೋವನದಲ್ಲಿ ಅನೇಕ ಏನೇನೋ ಮಾಡಿದ್ದ ಅದಕ್ಕೋಸ್ಕರವಾಗ ಅವ್ನು ಅನೇಕ ಖಾಯಿಲೆಗಳಿಗೆ ಒಳ ಒಳಗಾಗಬೇಕಾಯಿತು ಅಂತಂದ್ಬಿಟ್ಟು ಸೈಕಾಲಜಿಸ್ಟ್ ಏನು ಹೇಳ್ತಾರೆ ಅಂತಂದ್ಬಿಟ್ರೆ ಅರುವತ್ತು ವರ್ಷದ ನಂತರ ನಮ್ಮ ಜೀವನ ಹೇಗಿರು ಹೇಗಿರುತ್ತೆ ಅನ್ನೋತಕ್ಕಂಥದ್ದು ಇಪ್ಪತ್ತು ವರ್ಷದಲ್ಲಿ ನಾವು ಯಾವ ರೀತಿ ಜೀವನ ನಡೆಸ್ತಾ ಇದ್ದೀವಿ ಅಂತ ನನ್ನ ಅವಲಂಬಿಸಿರುತ್ತಂತೆ ನೋಡಿ ಹೇಗಾಗುತ್ತೆ ಅಂತನ್ಬಿಟ್ಟು ಎಷ್ಟೋ ಸತಿ ನಮಗೆ ಗೊತ್ತಿರಲ್ಲ ಅನೇಕ ವರ್ಷಗಳ ನಂತರ ಅದು ಪರಿಣಾಮ ಗೊತ್ತಾಗ್ತಕ್ಕಂಥದ್ದು ಅದಕ್ಕೆ ಅದಕ್ಕೆ ಯುವವ ಧರ್ಮಶೀಲ ಸ್ಯಾತ್ ಅಂತ ಹೇಳಿರ್ತಕ್ಕಂಥದ್ದು ನಾವು ಯುವಕರಾಗಿರುವಾಗಲೇ ಧರ್ಮವನ್ನು ಅನುಸರಿಸ್ಬೇಕು ಅಂತನ್ಬಿಟ್ಟು ಆಮೇಲೆ ಮುದುಕರಾದಮೇಲೆ ನಾವು ಧರ್ಮವನ್ನು ಅನ್ ಅನುಸರಿಸ್ತೀವಿ ಅದು ಆಗೋದಿಲ್ಲ ಕಷ್ಟ ಕಷ್ಟ ಆದರೆ ಇವಾಗೆಲ್ಲ ಏನಾಗುತ್ತೆ ಅಂತನ್ಬಿಟ್ರೆ ಯುವಕರು ಕೂಡ ಆಶ್ರಮಕ್ಕೆ ಹೋದರೆ ದೇವಸ್ಥಾನಕ್ಕೆ ಹೋದರೆ ಇವನ್ನ ತಲೆ ಕೆಟ್ಟಿದೆ ಅಂತ ಹೇಳ್ತಾರೆ ಮನೆಯಲ್ಲೂ ಕೂಡ ಹೇಳ್ತಾರೆ ಇವನೇ ತಲೆ ಕೆಟ್ಟಿದೆ ಅಂತನ್ಬಿಟ್ಟು ನಾವು ಹೇಳ್ತೀವಿ ನಮ್ಮ ಭಾರತ ಮೋಸ್ಟ್ ಸ್ಪಿರಿಚುವಲ್ ಕಂಟ್ರಿ ಅಂತಂದ್ಬಿಟ್ಟು ಹರಿಕಥೆ ದಾಸರು ಒಂದು ಕತೆ ಹೇಳ್ತಾಯಿದ್ರು ನಿಮಗೆಲ್ಲ ಗೊತ್ತಿದೆ ಅಂತ ಕಾಣಿಸುತ್ತೆ ಒಬ್ಬ ಇದ್ದಂತೆ ನಾಲ್ಕು ಜನ ಮಕ್ಕಳಿರ್ತಾರಂತೆ ಆ ನಾಲ್ಕು ಜನ ಮಕ್ಕಳಲ್ಲಿ ಯಾರೊಬ್ಬ ಒಂದು ದಿವಸ ಸ್ನೇಹಿತರು ಹೀಗೆ ಮಾತಾಡ್ತಾಯಿರುವಾಗ ಅವನು ಕೇಳಿದ್ರಂತೆ ನಿಮ್ಮ ಮೊದಲನೇ ಮಗ ಏನು ಮಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು ಅವನು ಸ್ವಲ್ಪ ಜೂಜಾಡ್ತಾನೆ ಅಭ್ಯಾಸ ಉಂಟು ಅವನಿಗೆ ಹಾಂ ಪರವಾಗಿಲ್ಲ ಅವಳು ಹಾಂ ಸರಿಯಾಗಿದ್ದಾನ ಅವನು ಅಂತಂದ್ಬಿಟ್ಟು ಹೇಳಿದ್ನಂತ ಎರಡನೇ ಮಗ ಏನು ಮಾಡ್ತಾನೆ ಅವನೇ ಸ್ವಲ್ಪ ಕುಡಿಯೋ ಅಭ್ಯಾಸ ಹ್ಞೂ ಆದರೂ ಪರವಾಗಿಲ್ಲ ಹ್ಞೂ ಚೆನ್ನಾಗಿದ್ದಾನೆ ಹ್ಞೂ ಚೆನ್ನಾಗಿದ್ದಾನೆ ತೊಂದರೆ ಇಲ್ಲ ಮತ್ತು ಮೂರನೇ ಅವನಿಗೆ ಏನು ಮಾಡ್ತಾನೆ ಅವನು ಸ್ವಲ್ಪ ಚಾರಿತ್ರ್ಯ ಸ್ವಲ್ಪ ಸರಿಯಿಲ್ಲ ಅಲ್ಲಿ ಇಲ್ಲಿ ಹೋಗ್ತಾನೆ ಹ್ಞೂ ಆದರೂ ಕೂಡ ಚೆನ್ನಾಗಿದ್ದಾನೆ ಏನು ತೊಂದರೆ ಇಲ್ಲ ಅಂತಂದ್ಬಿಟ್ಟು ನಾಲ್ಕನೇ ಮಗ ನಾಲ್ಕನೇ ಮಗ ನಾ ಅವನು ಮುಟ್ಟಾಳ ಅವನು ಸನ್ಯಾಸಿ ಆಗ್ಬಿಟ್ಟ ಅವನು ಹಾಳಾದವನು ಅಂತ ಹೇಳಿದ್ರೆ ಹಾಗೆ ಆಗಿಬಿಡುತ್ತೆ ಯೌವ್ವನಾವಸ್ಥೆಯಲ್ಲಿ ಇದು ಗೊತ್ತಾಗದೇ ಹೋಗಬಹುದು ನಮ್ಗೆ ಗೊತ್ತಾಗೋದಿಲ್ಲ ಆ ಸಮಸ್ಯೆ ಕಾಳಿ ದೇವಾಲಯದಲ್ಲಿ ಅಡಿಗೆಗೆ ಊಟ ಅಡುಗೆ ಉರುಟು ಸೋದ ಉರುಟು ಸೌದೆ ಉಪಯೋಗಿಸೋದನ್ನು ನೋಡಿದ್ದೇನೆ ಮೊದಮೊದಲು ಸೌದೆ ನೆನೆದಿದ್ದರೂ ಚೆನ್ನಾಗಿ ಉರಿಯುತ್ತದೆ ಅದರಲ್ಲಿ ನೀರಿರುವ ಹಾಗೆ ತೋರುವುದಿಲ್ಲ ಆದರೆ ಸಾಕಾದಷ್ಟು ಉರಿಯುವುದರೊಳಗೆ ನೀರು ಅದರ ತುದಿಗೆ ಬಂದು ಕೊನೆಗೆ ಚೊಯ್ ಚೊಯಿ ಅಂತ ನೀರು ಸೌದೆಯಿಂದ ಹೊರಕ್ಕೆ ಬಂದು ಒಲೆಯನ್ನು ಆರಿಸಿಬಿಡುತ್ತದೆ ಹೀಗೆ ಆಗತಕ್ಕಂಥದ್ದು ಕೊನೆಯಲ್ಲಿ ಮುದುಕರಾದಾಗ ಇಳಿ ಇಳಿ ವಯಸ್ಸಿನಲ್ಲಿ ಆಗ ಅನೇಕ ತೊಂದರೆಗಳು ಬರುತ್ತೆ ಆದ್ದರಿಂದ ಕಾಮ ಕ್ರೋಧ ಲೋಭ ಇವುಗಳ ಸಂಬಂಧವಾಗಿ ಬಹಳ ಎಚ್ಚರಿಕೆಯಿಂದಿರಬೇಕು ಕಾಮ ತ್ರಿವಿಧಂ ನರಕ ದ್ವಾರಂ ನಾಶನ ಮಾತ್ಮನಃ ಕಾಮಕ್ರೋಧ ಸ್ತಥಾಲೋಭ ತಸ್ಮಾದ್ ಏತತ್ರೇಮ್ ತ್ಯಜಿತ್ ಅಂದ್ಬಿಟ್ಟು ಭಗವದ್ಗೀತೆಯಲ್ಲಿ ಹೇಳ್ತಾನೆ ನರಕಕ್ಕೆ ಒಂದು ಬಾಗಿಲು ಇದ್ರೂ ಸಾಕಾಗೋದಿಲ್ಲ ಅಂತೆ ಅದಕ್ಕೆ ಮೂರು ಬಾಗಿಲು ಬೇಕಂತೆ ಏಕೆ ಅಂತಂದ್ಬಿಟ್ರೆ ಅನೇಕರು ನುಗ್ತಾ ಇರ್ತಾರಲ್ಲ ಅದಕ್ಕೋಸ್ಕರ ಮೂರು ಬಾಗಿಲು ಇಟ್ಟಿಯಾರಂತೆ ಕಾಮ ಕ್ರೋಧ ಲೋಭ ಇವು ಮೂರು ಕೂಡ ನರಕದ ಬಾಗಲುಗಳಂತೆ ತಸ್ಮಾದ್ ಏತತ್ರೇಮ್ ನಾಶನಮಾತ್ಮನಃ ಇವೆಲ್ಲ ನಮ್ಮ ನಾಶ ಮಾಡ್ಬಿಡ್ತಾವಂತೆ ನಾಶ ಮಾಡ್ಬಿಡ್ತೀವಿ ಮೂರು ಕೂಡ ಸೇರ್ಕೊಂಬಿಟ್ರೆ ಈ ಕಾಮ ಅಂತಂದುಬಿಟ್ರೆ ಏನು ಅಂತಂದರೆ ಇಂದ್ರಿಯ ಸುಖದ ಆಸೆ ಅಷ್ಟೇ ಇಂದ್ರಿಯ ಸುಖ ಅದೇ ಅನೇಕ ರೀತಿಯ ಇಂದ್ರಿಯ ಸುಖಗಳಿದೆ ಆ ಇಂದ್ರಿಯ ಸುಖದ ಆಸೆ ಇದೆಯಲ್ಲ ಅದನ್ನೇ ನಾವು ಎಲ್ಲ ಇಂದ್ರಿಯ ಸುಖದ ಆಸೆಯು ಎಲ್ಲ ಬಗೆಯ ಇಂದ್ರಿಯ ಸುಖದ ಆಸೆಯನ್ನು ಕೂಡ ನಾವು ಕಾಮ ಅಂತ ಕರೀಬೋದು ಇದೊಂದು ಸುಖವನ್ನು ಅನುಭವಿಸ್ಬೇಕು ಅಂತ ಪ್ಲೆಝರ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ ಸೈಕಾಲಜಿಕಲ್ ಸೈಕಾಲಜಿಕಲ್ ಟರ್ಮ್ನಲ್ಲಿ ಒಂದು ಪ್ಲಝರ್ ಪ್ಲೆಝಝರ್ ಪ್ರಿನ್ಸಿಪಲ್ ಅಂತ ಭೋಗಾಸಕ್ತಿ ಅಂತ ಕರೀತಾರೆ ಆಮೇಲೆ ಅದಕ್ಕೆ ಇನ್ನೊಂದು ಏನಪ್ಪ ಅಂತಂದ್ಬಿಟ್ರೆ ಕ್ರೋಧ ಕ್ರೋಧ ಅಂತಂದುಬಿಟ್ರೆ ನಾವು ಸಾಮಾನ್ಯ ಕೋಪ ಮಾಡ್ಕೊಳೋದು ಅಂತ ಅಷ್ಟ ಇಲ್ಲ ಹ್ಞೂ ದ್ವೇಷ ಅಸೂಯೆ ಹಿಂಸ ಪ್ರವೃತ್ತಿ ಇನ್ನೊಬ್ಬರು ನೋಯಿಸ್ ಮನಸ್ಸನ್ನು ನೋಯಿಸ್ಬೇಕು ಚುಚ್ಚು ಮಾತನಾಡೋದು ಹಿಂಸನ್ನು ನೋಯ್ಸಿ ನೋಡೋದು ಇದೆಲ್ಲ ಮಾಡ್ತೀವಲ್ಲ ಇದೆಲ್ಲವುದು ಕೂಡ ಕ್ರೋಧನೇ ಎಲ್ಲವುದು ಕೂಡ ಅದ್ರಲ್ಲಿ ಸೇರ್ಕೊಂಡ್ಬಿಡುತ್ತೆ ದ್ವೇಷ ಅಸೂಯೆ ಎಲ್ಲವುದು ಕೂಡ ಇದರಲ್ಲಿ ಸೇರ್ಕೊಂಡ್ಬಿಡುತ್ತೆ ಇದು ಕ್ರೋಧ ಆಮೇಲೆ ಲೋಭ ಲೋಭ ಅಂತಂದುಬಿಟ್ರೆ ಪಾಸಿಸಿವ್ ಆ್ಯಟಿಟ್ಯೂಡ್ ನನಗೆ ಅದು ಬೇಕು ಇದು ಬೇಕು ಮನೆ ಬೇಕು ಅಧಿಕಾರ ಬೇಕು ಸಂಪತ್ತು ಬೇಕು ಐಶ್ವರ್ಯ ಬೇಕು ಎಲ್ಲದು ಮನುಷ್ಯರು ಕೂಡ ವ್ಯಕ್ತಿಗಳು ಬೇಕು ಎಲ್ಲರೂ ನನ್ನ ಪೊಸೆಷನಲ್ಲಿ ಇರಬೇಕು ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಇರಬೇಕು ನಾನು ಹೇಳಿದೆ ಕೇಳಬೇಕು ಎಲ್ಲರೂ ಕೂಡ ಈ ರೀತಿ ಎಲ್ಲ ಪೊಸಿಚಿವ್ ಆ್ಯಟಿಟ್ಯೂಡ್ ಈ ರೀತಿ ಪೊಸುಚಿವ್ ಲೋಭ ಈ ಮೂರು ಕೂಡ ಬೇರೆ ಬೇರೆ ದೋಷಗಳು ಈ ಮೂರು ಇದ್ಬಿಟ್ರೆ ಮನುಷ್ಯ ನಾಶನ ಆಗಿಬಿಡ್ತಾನೆ ಒಂದೇ ಇದ್ದರೆ ಸಾಕು ಈ ಮೂರು ಇತ್ತು ಅಂದ್ಬಿಟ್ರೆ ಅವನು ಸರ್ವನಾಶನ ಆಗಿಬಿಡ್ತಾನೆ ಒಬ್ಬ ಈಗ ಶ್ರೀಮಂತ ಇದ್ದಂತೆ ತುಂಬ ದುಷ್ಟ ಅಂದ್ರೆ ತುಂಬ ದುಷ್ಟ ಅವನು ತುಂಬ ದುಷ್ಟ ವ್ಯಕ್ತಿ ಅವನನ್ನೆಲ್ಲರೂ ಕೂಡ ಅವನ ಹೆಸರು ಪುಂಡರೀಕಾ ಅಂತ ಅವ್ನು ನಿಜ ಪುಂಡನೇ ಆಗಿದ್ದನಂತೆ ಅವ್ರಕೋಸ್ಕರ ಎಲ್ಲರೂ ಪುಂಡ ಪುಂಡ ಅಂತ ಕರಿತಾಯಿದ್ರು ಅವನ ಅವನಿಗೆ ಯ ಅವನಿಗೆ ಯಾರಿಗೋ ಒಬ್ಬರಿಗೆ ಸಾಲ ಕೊಟ್ಟಿದ್ದನಂತೆ ಅವನು ಸಾಲ ಕೊಟ್ಟಿರಲಿಲ್ಲ ಅವನು ಬಡವ ಅಂದರೂ ಬಡವ ಅವನಿಗೆ ಸಾಲ ತೋರಿಸೋಕೆ ಆಗ್ತಾ ಇರಲಿಲ್ಲ ಅವನು ಮ ಆಮೇಲೆ ಕೊಡ್ತೀನಿ ಆಮೇಲೆ ಕೊಡ್ತೀನಿ ಮುಂದಿನ ವರ್ಷ ಕೊಡ್ತೀನಿ ಮುಂದಿನ ಕೊಡ್ತೀನಿ ಅಂತ ಹೇಳ್ತಾಯಿದ್ದ ಇವನು ಎಷ್ಟು ದಿವಸ ಸಹಿಸ್ತಾನೆ ತುಂಬ ಅವನು ಮೊದಲೇ ದುಷ್ಟ ಬೇರೆ ಅವನು ಮೂರು ಜನ ಗುಂಡಾಗಳನ್ನು ಕರ್ಕೊಂಡು ಹೋದನಂತೆ ಅವನ ಮನೆಗೆ ಒಂದು ದಿವಸ ಹ್ಞೂ ಮನೆಗೆ ಹೊಂಡೋಗ ಸಾಲು ಕೊಡ್ತೀಯಲ್ಲ ಹೇಗೆ ಕೊಡ್ತಾನೆ ಅವನು ಇಲ್ವೇ ಇಲ್ಲ ಕೊಡೋದಕ್ಕೆ ಮುಂದಿನ ವರ್ಷ ಕೊಡ್ತೀನಿ ಅಂತ ಹೇಳಿದ್ ಇಲ್ಲ ಆಗೋದಿಲ್ಲ ಕೊಡೋದಿಲ್ಲ ಅವ್ನು ತುಂಬ ಅದುಷ್ಟ ಸರಿ ಬೈದು ಥಳಿಸಿ ಹ್ಞೂ ಅವನ ಮನೆಯೆಲ್ಲ ಜಪ್ತಿ ಮಾಡಿಬಿಟ್ಟು ಅವನು ಸಾಮಾನು ಸರಂಜಾಮೆಲ್ಲ ಹೊರಗಡೆ ಹಾಕಿಬಿಟ್ಟು ಅವನ ಮನೆಯ ಅವ್ನ ಎಲ್ಲ ಏನೇನು ಸಂಪತ್ತಿತ್ತೋ ಅದನ್ನೆಲ್ಲ ದೋಚ್ಕೊಂಬಿಟ್ಟು ಆ ಮೂರು ಜನ ಗುಂಡಾಗಳಿದ್ರಲ್ಲ ಆ ಮೂರು ಜನ ಗುಂಡಗಳ ಹೊತ್ಕೊಂಡು ಅವನ್ನೆಲ್ಲ ಹೊಟ್ಟೋಗ್ಬಿಟ್ಟು ನಂತೆ ಹೊಟ್ಟೋಗ್ಬಿಡಿ ಮನೆಯಿಂದ ಇವನು ಮುಂದೆ ಹೋಗ್ತಾಯಿದ್ದಾನೆ ಈ ಗುಂಡಾಗಳೆಲ್ಲ ಮೂರು ಜನ ಗುಂಡಾಗಳು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಸಾಮಾನೆಲ್ಲ ತಗೊಂಡೋಗ್ತಾ ಇದ್ದಾರೆ ಮಧ್ಯದಲ್ಲಿ ಅವರಿಗೆ ತುಂಬ ಸುಸ್ತಾಯ್ತಂತೆ ವಿಶ್ರಾಂತಿ ತೋಳೋದಕ್ಕೋಸ್ಕರ ಒಂದು ಕಡೆ ಮರದ ಕೆಳಗಡೆ ಮಲ್ಕೊಂಡ್ರಂತೆ ಅವನಿಗೆ ಪೂಂಡ ಇದ್ದಾನಲ್ಲ ದುಷ್ಟರ ಶ್ರೀಮಂತ ಅವನಿಗೆ ತುಂಬ ನಿದ್ರೆ ಬಂದ್ಬಿಡ್ತು ಈಗ ಈ ಪು ಇದರಲ್ಲ ಮೂರು ಜನ ಗುಂಡುಗಳಿದ್ರಲ್ಲ ಅವರು ಯೋಚನೆ ಮಾಡಿದ್ರಂತೆ ಹೀಗೆ ಹೇಗೂ ಮಾಡ್ತಾ ಇದ್ದಾನೆ ಅವನು ಇದನ್ನೆಲ್ಲ ನಾವು ಆನವೇ ಎತ್ಕೊಂಡು ಹೋಗ್ಬಿಡ್ಬೋದಲ್ಲ ಹ್ಞೂ ಸುಮ್ಮನೆ ಎತ್ಕೊಂಡು ಹೋದ್ರ ಪ್ರಯೋಜನ ಇಲ್ಲ ಅವನಿಗೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೋದು ಅದರಿಂದ ಅವನೇನು ಅವನೂ ಸಾಯಿಸ್ಬಿಟ್ಟು ನಾವು ಎತ್ಕೊಂಡು ಹೋಗ್ಬಿಡೋಣ ಅಂತ ಯೋಚನೆ ಮಾಡಿಟ್ಟು ಅವ್ನ ಸರಿಯಾಗಿ ಹೊಡೆದ್ಬಿಟ್ಟು ಅವನು ಸಾಯಿಸ್ಬಿಟ್ಟು ಇವರೆಲ್ಲರೂ ಕೂಡ ಸಾಮಾನೆಲ್ಲ ಎತ್ಕೊಂಡು ಹೋಗ್ಬಿಡ್ರಂತೆ ಇದೇ ಈ ಮೂರು ಜನ ಗುಂಡಗಳು ಯಾರು ಅಂದರೆ ಕಾಮಕ್ರೋಧ ಲೋಭ ಮೂರು ಜನ ಇವರನ್ನು ಏನು ಮಾಡ್ತಾರೆ ನಮ್ಮನ್ನೆಲ್ಲ ಸರ್ವ ಸರ್ವನಾಶವಾಗಿಬಿಟ್ಟು ಎಲ್ಲ ತೋಚ್ಕೊಂಡು ಹೋಗ್ಬಿಡ್ತಾರೆ ನಮ್ಮ ಆಧ್ಯಾತ್ಮಿಕ ಸಂಪತ್ತನ್ನೆಲ್ಲ ತೋಚ್ಕೊಂಡು ಹೋಗ್ಬಿಡ್ತಾರೆ ಬೃಹದಾಳುನಿಕ ಉಪನಿಷತ್ತಲ್ಲಿ ಒಂದು ಕತೆ ಬರುತ್ತೆ ಮೂರು ಜನ ದೇವ ಒಬ್ಬರ ದೇವತೆಗಳ ಮಾನವ ದೇವತೆ ಮತ್ತು ರಾಕ್ಷಸ ಇವು ಮೂರು ಜನನು ಕೂಡ ಪ್ರಜಾಪತಿ ಹತ್ರ ಉಪದೇಶ ಪಡೆಯೋದಕ್ಕೆ ಹೋಗ್ತಾರಂತೆ ದೇವತೆಗಳೇನಪ್ಪ ಸ್ವಭಾವ ಅಂತಂದುಬಿಟ್ರೆ ಅವ್ರದ್ದು ಯಾವಾಗಲೂ ಕೂಡ ಇಂದ್ರಿಯ ಸುಖದಲ್ಲೇ ಮತ್ತರಾಗಿರ್ತಕ್ಕಂಥದ್ದು ಅವರ ಸ್ವಭಾವ ರಾಕ್ಷಸರ ಸ್ವಭಾವ ಏನಪ್ಪಾ ಅಂತಂದ್ಬಿಟ್ರೆ ಅವ್ರು ಯಾವಲ್ಲ ಹಿಂಸಾತ್ಮಕ ಪ್ರವೃತ್ತಿ ಎಲ್ರಿಗೂ ಹಿಂಸೆ ಕೊಡ್ತಕ್ಕಂಥದ್ದು ಅಗ್ರೆಸಿವ್ನೆಸ್ ಹ್ಞೂ ನಟಿಸ್ ಇದೆ ನೇಚರ್ ಅದನ್ನೇ ಕ್ರೋಧ ಅದೇ ಕ್ರೋಧ ಆಮೇಲೆ ಮನುಷ್ಯರ ಸ್ವಭಾವ ಏನಪ್ಪಾ ಅಂತಂದ್ಬಿಟ್ರೆ ಲೋಭ ಲೋಭ ಈಗ ಮೂರು ಜನ ಹೋದ್ರಂತೆ ಉಪದೇಶ ಪಡೆಯುವುದಕ್ಕೋಸ್ಕರ ಅವನು ಪ್ರಜಾಪತಿ ಭಾಳ ಸಂಕ್ಷಿಪ್ತವಾಗಿ ಹೇಳಿದಂತೆ ಹಿಂದೆಲ್ಲ ತುಪ್ಪ ದೊಡ್ಡ ಉಪದೇಶ ಕೊಡ್ತಾ ಇರಲಿ ಈ ಥರ ಮಾಡ್ತಾ ಇರಲಿಲ್ಲ ಅವರಿಗೆ ಸೂಕ್ಷ್ಮ್ ಸೂಕ್ಷ್ಮ ಹೇಳ್ತಾ ಸೂತ್ರ ರೂಪದಲ್ಲಿ ಹೇಳ್ಬಿಡ್ತಾಯಿದ್ರಂತೆ ಅವನು ಉಪನ್ಯಾಸನೂ ಕೊಡಿಲ್ವಂತೆ ಒಂದು ವಾಕ್ಯನೂ ಕೂಡ ಹೇಳಲಿಲ್ವಂತೆ ಒಂದು ಪದನೂ ಕೂಡ ಹೇಳಲಿಲ್ವಂತೆ ಒಂದೇ ಅಕ್ಷರದಲ್ಲಿ ಅವನು ಉಪದೇಶ ಮಾಡ್ತಾನೆ ಯಾವುದು ಅಂತಂದ್ಬಿಟ್ರೆ ದಾ ಅಂತ ಹೇಳಿದ್ನಂತೆ ನಿಮಗೆಲ್ಲ ಅನೇಕರಿಗೆ ಗೊತ್ತಿದೆ ಅದು ಹಿಂದೆ ಕೂಡ ಹೇಳಿದ್ದೀನಿ ನೀವು ಓದಿದರೆ ಮತ್ತೆ ಹೇಳ್ತಾ ಇದ್ದಾನೆ ಅಂತ ಬೈಕೊಂಬೇಡಿ ಅವನು ದಾ ಅಂತ ಹೇಳಿದಂತೆ ದಾ ಅಂತ ಇವರು ಮೂರು ಜನ ಕೂಡ ತಮ್ಮ ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಅದಕ್ಕೆ ಅರ್ಥೈಸ್ಕೋತಾರೆ ಅವನು ದೇವತೆ ಯೋಚನೆ ಮಾಡಿದನಂತೆ ಅವರೆಲ್ಲ ಸ್ವಾಭಾವಿಕವಾಗಿಯೇ ಅವ್ರದ್ದು ವಿಷಯಾಸಕ್ತಿ ತಾನೆ ಇಂದ್ರಿಯಲ್ ಸುಖದಲ್ಲೇ ಅವರು ಲೋಲ್ಪರಾಗಿರ್ತಾರೆ ಅದರಿಂದಾಗಿ ಅವರು ದುರ್ಬಲರಾಗ್ತಾರೆ ಅದರಿಂದಾಗಿ ಏನಾಗುತ್ತೆ ಅಂತಂದುಬಿಟ್ರೆ ದೇವತೆಗಳಿಗೂ ರಾಕ್ಷಸರಿಗೂ ಯುದ್ಧವಾದಾಗಲೆಲ್ಲ ದೇವತೆಗಳೇ ಸೋಲ್ತಾರೆ ಯಾಕೋಸ್ಕರ ಅಂತಂದ್ಬಿಟ್ರೆ ಅವರು ಇಂದ್ರಿಯಾಸಕ್ತರಾಗಿದ್ದರಿಂದ ಅವರು ಸೋಲ್ತಾರೆ ಅವ್ರಿಗೆ ಎಷ್ಟೊಂದು ಇಂದ್ರಿಯಾಸಕ್ತಿ ಇಂದ್ರಿಯ ವಿಷಯದಲ್ಲಿ ಸುಖದಲ್ಲೇ ಆಸಕ್ತಿ ಅವರಿಗೆ ಅವ್ರು ಯೋಚನೆ ಮಾಡಿದರಂತೆ ದಾ ಅಂತಂದ್ರೆ ಏನಿರ್ಬೋದು ಅದಕ್ಕೆ ಅವರು ಯೋಚನೆ ಮಾಡಿ ದಾಮ್ಯತಾಮ್ ಅಂತ ಯೋಚನೆ ಮಾಡಿದ್ರಂತೆ ದಾಮ್ಯತಾಂ ದಾ ಅಂದರೆ ದಾಮ್ಯತ ದಾಮ್ಯತಾಮ್ ಅಂತಂದ್ಬಿಟ್ರೆ ನೀವು ಕಂಟ್ರೋಲ್ ಮಾಡಿ ಅಂತನ್ಬಿಟ್ಟು ನಿನ್ನ ವಿಷಯಾಸಕ್ತಿಯನ್ನು ಇಂದ್ರಿಯ ಸುಖದ ಆಸಕ್ತಿಯನ್ನು ನೀನು ಕಂಟ್ರೋಲ್ ಮಾಡ್ಕೋ ಈ ಥರ ಇರಬೇಡ ಅಂತನ್ಬಿಟ್ಟು ಅವರು ಅವ್ರಿಗೆ ಉಪದೇಶ ಆಮೇಲೆ ಈ ರಾಕ್ಷಸರು ಯೋಚನೆ ಮಾಡಿದ್ರಂತೆ ಈ ದ ಅಂತಂದ್ರೆ ಏನಿರ್ಬೋದು ಅವನು ಯೋಚನೆ ಮಾಡಿದ ದಯಧ್ವಂ ಅಂತ ಯೋಚನೆ ಮಾಡಿದ ನಾನು ದ ಅಂದರೆ ದಯಧ್ವಂ ಅಂತ ಅಂದ್ಬಿಟ್ಟು ದಯತೋರಿಸು ಇತರರಿಗೆ ಈ ಥರ ಹಿಂಸೆ ಮಾಡಬೇಡ ಕ್ರೂರಿಯಾಗಿರಿಬೇಡ ಹ್ಞೂ ಆ ರೀತಿ ಕ್ರೂರ್ ಪ್ರವೃತ್ತಿ ಸರಿಯಲ್ಲ ನೀನು ದಯ ದಯಾ ದಯಾವಂತನಾಗಿರು ಅಂತನ್ಬಿಟ್ಟು ಆಮೇಲೆ ಮನುಷ್ಯನ ಸ್ವಭಾವ ಏನು ಅಂತನ್ಬಿಟ್ಟು ಲೋಭ ಲೋಭ ಎಲ್ಲ ನಾನು ತಾನು ತನಗೂ ಬೇಕು ಅಂತನ್ಬಿಟ್ಟು ಅವನಿಗೆ ದತ್ತ ಅಂತ ಯೋಚನೆ ಮಾಡಿದಂತೆ ದತ್ತ ಅಂತ ದಾನ ಮಾಡು ಕೊಡು ಎಲ್ಲವನ್ನು ಕೂಡ ಸ್ವೀಕರಿಸೋದಕ್ಕಿಂತ ನೀನು ಕೊಡೋ ಪ್ರವೃತ್ತಿನ ಬೆಳೆಸ್ಕೊ ಅಂತನ್ಬಿಟ್ಟು ಈ ರೀತಿ ಅವ್ರ ಮೂರು ಕೂಡ ಅವರು ಯೋಚನೆ ಮಾಡಿದರಂತೆ ಇದು ಯಾವ ಮೂರು ಜನ ಕೂಡ ಎಲ್ರಿಗೂ ನಮಗೆ ಅನ್ವಯಿಸ್ತಕ್ಕಂಥದ್ದು ಇವು ಮೂರು ನಮ್ಮಲ್ಲೇ ಇರ್ತಕ್ಕಂಥದ್ದು ಅದಕ್ಕೂ ಕೂಡ ಒಂದು ಸಂಬಂಧವಾಗಿರ್ತಕ್ಕಂಥ ಒಂದು ಕಥೆ ಇದೆ ಸ್ವಾರಸ್ಯಕರವಾಗಿರ್ತಕ್ಕಂಥ ಕಥೆ ಒಬ್ಬರು ಸ್ವಾಮಿಗಳು ಹೇಳಿದ್ದು ಏನು ಅಂತಂದರೆ ಹಿಂದೆ ಕೃತಯುಗ ಅಂತ ಹೇಳಿದ್ರು ಕೃತಿಯುಗ ತ್ರೇತಾಯುಗ ದಾಪರಯುಗ ಮತ್ತು ಕಲಿಯುಗ ಅಂತ ಹೇಳ್ತಾರಲ್ಲ ಕೃತ ಯುಗದಲ್ಲಿ ಹೇಗಿತ್ತು ಅಂತಂದುಬಿಟ್ರೆ ಈ ರಾಕ್ಷಸರು ಮತ್ತು ದೇವತೆಗಳು ಬೇರೆ ಬೇರೆ ಲೋಕದಲ್ಲಿ ಇರ್ತಾಯಿದ್ರಂತೆ ಅವರವರ ಸಂಧಿಸತಕ್ಕಂಥದ್ದು ಭಾಳ ಅಪರೂಪ ಆದ್ದರಿಂದ ಯುದ್ಧ ಹೆಚ್ಚು ನಡೀತಾ ಇರಲಿಲ್ಲವಂತೆ ಯುದ್ಧನೇ ನಡೀತಾ ಇರಲಿಲ್ಲ ಕಾನ್ಫ್ಲಿಕ್ಟ್ ಕಡಿಮೆ ಇತ್ತು ಆವಾಗ ಹೆಚ್ಚು ಶಾಂತಿಯಿಂದ ಇತ್ತು ಜಗತ್ತಿನಲ್ಲಿ ಶಾಂತಿ ಇತ್ತು ಆಮೇಲೆ ಕ್ರಮೇಣ ಏನಾಯಿತು ಅಂತಂದ್ಬಿಟ್ರೆ ಪರಿಸ್ಥಿತಿ ಬದಲಾಯಿತು ಆಮೇಲೆ ತ್ರೇತಾಯುಗಕ್ಕೆ ಬಂದು ತ್ರೇತಾಯುದ್ಧಕ್ಕೆ ಬಂದ ಮೇಲೆ ಏನಾಯಿತು ಅಂತಂದ್ಬಿಟ್ರೆ ಈ ರಾಕ್ಷಸರು ಮತ್ತು ದೇವತೆಗಳು ಒಂದೇ ಪ್ರಪಂಚದಲ್ಲಿ ಒಂದೇ ಲೋಕದಲ್ಲಿ ಇರೋದಕ್ಕೆ ಶುರು ಮಾಡಿದ್ರಂತೆ ಅವಾಗ ಕಾನ್ಫ್ಲಿಕ್ಟ್ ಜಾಸ್ತಿ ಆಯಿತು ಯುದ್ಧ ಜಾಸ್ತಿ ಆಯಿತು ರಾವಣ ಅಲ್ಲೆಲ್ಲ ಸ ಆಮೇಲೆ ರಾಮ ಅಯೋಧ್ಯೆಯಲ್ಲಿದ್ದ ಒಂದೇ ಲೋಕದಲ್ಲಿ ಇದ್ದರು ಹಾಗಾಗಿಬಿಟ್ಟು ಏನಾಯಿತು ಅಂತಂದ್ಬಿಟ್ರೆ ಹೆಚ್ಚು ಕಾನ್ಫ್ಲಿಕ್ಟ್ ಆಯಿತು ಯುದ್ಧ ಆಯಿತು ಆಮೇಲೆ ದ್ವಾಪರ ಯುಗಕ್ಕೆ ಬಂದಮೇಲೆ ಇನ್ನೂ ಪರಿಸ್ಥಿತಿ ಕೆಟ್ಟ ಹೋಯಿತು ಯಾಕೆ ಅಂತಂದುಬಿಟ್ರೆ ಈ ರಾಕ್ಷಸರು ಮತ್ತು ದೇವತೆಗಳು ಒಂದೇ ಕುಟುಂಬದಲ್ಲೇ ಬಂದು ಜನಸಕ್ಷರು ಮಾಡಿದ್ರಂತೆ ಹಾಗೆ ಕೃಷ್ಣ ಇದ್ದ ಕಂಸ ಇದ್ದ ಪಾಂಡವರು ದೈವಿತಾಂಶ ಸಂಭವಿದ್ರು ಆಮೇಲೆ ಕೌರವರಲ್ಲ ದುಷ್ಟಪ್ರವೃತ್ತಿ ರಾಕ್ಷಸ ಸ್ವಭಾವದವರು ಹೀಗೆ ಒಂದೇ ಕುಟುಂಬದಲ್ಲೇ ಎಲ್ಲ ಬರೋಕ್ಷರು ಮಾಡಿದ್ರು ಇನ್ನೂ ಪರಿಸ್ಥಿತಿ ಕೆಟ್ಟ ಹೋಯಿತು ಆಮೇಲೆ ಕಲಿಯುವ ಬಂದ ಮೇಲಂತೂ ಕೂಡ ಕೇಳಬೇಡಿ ಅದು ಒಂದೇ ಲೋಕದಲ್ಲಲ್ಲ ಒಂದೇ ಕುಟುಂಬದಲ್ಲಿ ಮಾತ್ರ ಅಲ್ಲ ಒಂದೇ ವ್ಯಕ್ತಿಯಲ್ಲಿ ಸೇರ್ಕೊಂಬಿಟ್ರಂತೆ ಅಲ್ಲಿ ಮೂರು ಜನ ಒಂದೇ ಶಕ್ ಒಂದೇ ವ್ಯಕ್ತಿ ಸು ಹಾಗಾಗಿಬಿಟ್ಟು ಎಲ್ಲ ನಮ್ಮಲ್ಲಿ ಏನಾಗಿದೆ ಮಾನವ ಸ್ವಭಾವನೂ ಇದೆ ದೇವತೆ ಸ್ವಭಾವನೂ ಇದೆ ರಾಕ್ಷಸ ಸ್ವಭಾವನೂ ಇದೆ ಎಲ್ಲವೂ ನಮ್ಮಲ್ಲೇ ಇದೆ ಎಲ್ಲವನ್ನೂ ಕೂಡ ನಾವು ನಿಗ್ರಹಿಸಬೇಕಾಗುತ್ತೆ ಎಲ್ಲವನ್ನೂ ಕೂಡ ನಿಗ್ರಹಿಸೋ ಕಾಮ ಕ್ರೋಧ ಲೋಭ ಎಲ್ಲವನ್ನೂ ಕೂಡ ನಾವು ನಿಗ್ರಹಿಸಬೇಕು ಅದಕ್ಕೋಸ್ಕರ ನಮ್ಮಲ್ಲಿ ಒಂದೇ ಶತ್ರುಗಳೆಲ್ಲ ಅನೇಕ ಶತ್ರುಗಳಿದ್ದಾವೆ ಅದನ್ನು ಆದರೆ ಕಲಿಯುಗದಲ್ಲಿ ಏನಪ್ಪ ಅಂತಂದುಬಿಟ್ರೆ ವಿಶೇಷವಾಗಿರ್ತಕ್ಕಂಥದ್ದು ಶ್ರೀರಾಮಕೃಷ್ಣ ಹೇಳುವಂತೆ ಈ ನಾಮಸ್ಮರಣೆ ಅಂತಕ್ಕಂಥದ್ದು ಬಹಳ ಮುಖ್ಯ ಈ ನಾಮಸ್ಮರಣೆಯಿಂದಲೇ ಎಲ್ಲ ದುಷ್ಟಶಕ್ತಿಗಳನ್ನು ಕೂಡ ನಾವು ನಿಗ್ರಹಿಸ್ಬೋದು ಅಂತನ್ಬಿಟ್ಟು ಇವುಗಳ ಸಂಬಂಧವಾಗಿ ಎಚ್ಚರಿಕೆಯಿಂದ ಇರಬೇಕು ಉದಾಹರಣೆಗೆ ಹನುಮಂತನನ್ನು ತೆಗೆದುಕೊ ಕೋಪಗೊಂಡು ಲಂಕಿಗೆ ಬೆಂಕಿ ಹಾಕಿ ಕೊನೆಗೆ ಯೋಚನೆ ಬಂತು ಅಶೋಕವನದಲ್ಲಿ ಸೀತೆ ಇದ್ದಾಳಲ್ಲ ಏನು ಗತಿ ಆಕೆಗೆ ಏನಾದರೂ ಆಗಿಬಿಟ್ರೆ ಮುಂದೇನು ಗತಿ ಎಂಬುದಾಗಿ ಚಟಪಟಗೊಡಲಾರಂಭಿಸಿದ ನೆರೆಯವ ಭಗವಂತ ದುಷ್ಟರನ್ನೇಕೆ ಸೃಷ್ಟಿ ಮಾಡಿದ ಆತನ ಇಚ್ಛೆ ಆತನ ಲೀಲೆ ಅವನ ಮಾಯೆಯಲ್ಲಿ ವಿದ್ಯೆಯೂ ಇದೆ ಅಂಧಕಾರದ ಅವಶ್ಯಕತೆಯೂ ಇದೆ ಅದು ಬೆಳಕಿನ ಮಹತ್ವವನ್ನು ಇನ್ನೂ ಹೆಚ್ಚಾಗಿ ಪ್ರಕಾಶಗೊಳಿಸುತ್ತದೆ ಕಾಮ ಕ್ರೋಧ ಲೋಭ ಇವು ಕೆಟ್ಟವೇನೂ ನಿಜ ಹಾಗಾದರೆ ಏಕೆ ಅವನ್ನು ಅಂತಿಯೋ, ಅಂತೀಯೋ ಭಾಳ ಜನ ಹೇಳ್ತಾರೆ ಇಲ್ಲಿ ಶ್ರೀರಾಮಕೃಷ್ಣರು ಮಹಾಪುರುಷರನ್ನಾಗಿ ತಯಾರು ಮಾಡಲು ಇಲ್ಲದ್ರೆ ಮಹಾಪುರುಷನ ಹೇಗೆ ತಯಾರು ಮಾಡತಕ್ಕಂತಹದ್ದು ಈ ಕಾಮಕ್ರೋಧ ಲೋಭ ಇರೋದರಿಂದ ಅವುಗಳನ್ನು ಗೆಲ್ಲೋದ್ರ ಮೂಲಕ ಮಹಾಪುರುಷರು ಸೃಷ್ಟಿಯಾಗ್ತಕ್ಕಂತಹದ್ದು ಅಲ್ವಾ ಅದಕ್ಕೋಸ್ಕರವಾಗಿ ಈ ಕಷ್ಟ ಇಲ್ಲದ್ಬಿಟ್ರೆ ಸುಖದ ವ್ಯಾಲ್ಯೂನೇ ಗೊತ್ತಾಗೋದಿಲ್ಲ ಕೆಟ್ಟದ್ದು ಅಂತಕ್ಕಂಥ ಇಲ್ಲದ್ಬಿಟ್ರೆ ಒಳ್ಳೆಯದ್ರ ವ್ಯಾಲ್ಯೂ ನಮ್ಗೆ ಗೊತ್ತಾಗೋದೇ ಇಲ್ಲ ಎಲ್ಲರೂ ಇರೋದರಿಂದಲೇ ನಮಗೆ ಎಲ್ಲದರ ನಿಜವಾದ ಮೌಲ್ಯ ಗೊತ್ತಾಗ್ತಕ್ಕಂಥದ್ದು ಎಲ್ಲರೂ ಇರಲೇಬೇಕು ಪ್ರಪಂಚದಲ್ಲಿ ಕಾಡಿನಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರಲ್ಲ ಎಲ್ಲೋದು ಇರಬೇಕು ಮುಳ್ಳಿನ ಗಿಡವೂ ಇರಬೇಕು ಒಳ್ಳೆಯ ಗಿಡವೂ ಇರಬೇಕು ಒಳ್ಳೆ ಹಣ್ಣಿನ ಗಿಡವೂ ಇರಬೇಕು ಸಿಹಿ ಹಣ್ಣಿನ ಗಿಡವೂ ಇರಬೇಕು ಕಹಿ ಹಣ್ಣಿನ ಗಿಡವೂ ಇರಬೇಕು ಎಲ್ಲದೂ ಇರಬೇಕು ಆವಾಗಲೇ ಅದು ಕಾಡಾಗುತ್ತೆ ಇಲ್ಲದ್ರೆ ಒಂದೇ ರೀತಿ ಗಿಡ ಇದ್ರದ್ದು ಕಾಡಾಗೋದೇ ಇಲ್ಲ ಈಗೆಲ್ಲ ಒಂದೇ ರೀತಿ ಕೂಡ ಬರತ್ತೆ ಕೆ ಸಿ ಏನೇನೋ ಬರೀತದೆ ಅದನ್ನು ಕಾಡು ಅಂತ ಕರಿಯೋಕ್ಕಾಗೋದೇ ಇಲ್ಲ ಕಾಡು ಅಂತನ್ಬಿಟ್ರೆ ಎಲ್ಲೂ ಇರಬೇಕು ಅದಿದ್ದರೆ ಮಾತ್ರ ಕಾಡು ಆಗ್ತಕ್ಕಂತಹದ್ದು ಈ ಪ್ರಪಂಚದಲ್ಲಿ ಸಮಾಜದಲ್ಲಿ ಎಲ್ಲರೂ ಕೂಡ ಇರಬೇಕು ಆವಾಗಲೇ ಅದು ಸ್ವಾರಸ್ಯ ಅದಕ್ಕೆ ಹೇಳ್ತಾರಲ್ಲ ಜಟಿಲ ಕುಟಿಲ ಇಲ್ಲದ್ಬಿಟ್ರೆ ನಾಟಕ ಸ್ವಾರಸ್ಯ ಇರೋದಿಲ್ಲ ಅಂತ ಅಂದ್ಬಿಟ್ಟು ಜಟಿಲ ಕುಟಿಲೇ ಇರಬೇಕು ಈ ರಾಮ ರಾವಣ ಇದ್ದಿದ್ದರಿಂದ ರಾಮನ ಮಹಿಮೆ ನಮಗೆ ಗೊತ್ತಾಯ್ತಲ್ವಾ ರಾವಣ ಇದ್ದಿದ್ದರಿಂದ ಸೀತೆ ಅಷ್ಟೊಂದು ಪೂಜೆ ಇಲ್ಲಿದ್ರೆ ಆಗ್ತಾ ಇರಲಿಲ್ಲ ಆ ರಾವಣ ಇದರಿಂದ ಕೈಕೆ ಈ ಮಂತ್ರ ಇವರೆಲ್ಲ ಇದ್ದಿದ್ದರಿಂದ ರಾಮಾಯಣ ನಮಗೆ ಸಿಕ್ತು ಇಲ್ಲಿದ್ರೆ ರಾಮಾಯಣ ಕಥೆನೇ ಇರ್ತಾಯಿರಲಿಲ್ಲ ರಾಮಾಯಣ ಅಂತಕ್ಕಂಥ ಕಾವ್ಯನೇ ನಮಗೆ ಸಿಗ್ತಾ ಇರಲಿಲ್ಲ ಅದನ್ನೆಲ್ಲ ನಾವು ಎಂಜಾಯ್ ಮಾಡೋಕ್ಕಾಗ್ತಾಯಿತ್ತಾ ಈ ನಾಟಕ ಸಿನಿಮಾ ಎಷ್ಟೆಷ್ಟು ಎಷ್ಟೆಷ್ಟು ರೀತಿಯಲ್ಲಿ ನಾವು ಅದನ್ನು ಎಂಜಾಯ್ ಮಾಡ್ತೀವಿ ಈಗ ಎಷ್ಟು ರೀತಿ ಕಾವ್ಯಗಳು ಬಂದಿದೆ ರಾಮಾಯಣ ಮಹಾಭಾರತಕ್ಕೆ ಸಂಬಂಧಪಟ್ಟಿದ್ದು ಅವರೆಲ್ಲ ಕೂಡ ಒಳ್ಳೆಯವರಾಗಿದ್ದು ಬಿಟ್ಟರೆ ಅಂತ ಆಗಿದ್ದರೆ ಮಹಾಭಾರತನೇ ಸಿಗ್ತಾ ಇರಲಿಲ್ಲ ನಮಗೆ ಅದಕ್ಕೆ ನಾವು ಅವರಿಗೆಲ್ಲ ನಾವು ಕೃತಜ್ಞರಾಗಿರಬೇಕು ರಾವಣನಿಗೆ ಕೈಕೇಯಿಗೆ ಯಾರೋ ದುರ್ಯ ದುರ್ಯೋಧನ ಅವರಿಗೆಲ್ಲರೂ ನಾವು ಕೃತಜ್ಞ ಆಗಿರಬೇಕು ಅವರಿಂದಾಗಿ ನಮಗಿಂಥ ಎಲ್ಲ ಕಾವ್ಯಗಳೆಲ್ಲ ನಮಗೆ ದೊರಕಿರ್ತಕ್ಕಂತಹದ್ದು ಅದರಿಂದ ಎಲ್ಲದೂ ಕೂಡ ಈ ಪ್ರಪಂಚದಲ್ಲಿ ಯಾವುದನ್ನು ನಾವು ಬೇಡ ಅಂತ ಹೇಳೋಕ್ಕಾಗೋದಿಲ್ಲ ಅದಕ್ಕೆ ಶ್ರೀರಾಮಕೃಷ್ಣ ಭಾಳ ಸ್ವಾರಸ್ವ್ಯವಾಗಿ ಹೇಳ್ತಾರೆ ಮಹಾಪುರುಷನನ್ನು ತಯಾರು ಮಾಡಲು ಇಂದ್ರಿಯಗಳನ್ನು ಗೆದ್ದರೆ ಮನುಷ್ಯ ಮಹಾಪುರುಷನಾಗುತ್ತಾನೆ ಜಿತೇಂದ್ರಯನ ಕೈಯಲ್ಲಿ ಏನು ತಾನೇ ಸಾಧ್ಯವಿಲ್ಲ ಭಗವಂತನ ಸಾಕ್ಷಾತ್ಕಾರವು ಅವನ ಕೃಪೆಯಿಂದ ದೊರೆತುಬಿಡುತ್ತದೆ ಒಬ್ಬ ಜಿತೇಂದ್ರ ಏದ್ದು ಅಂತಂದ್ಬಿಟ್ರೆ ಅವನ ಅನುಗ್ರಹ ಇತ್ತು ಅಂತಂದುಬಿಟ್ರೆ ಭಗವಂತನ ಸಾಕ್ಷಾತ್ಕಾರ ಆಗಿಬಿಡುತ್ತಂತೆ ಮತ್ತು ಬೇರೆ ದೃಷ್ಟಿಯಿಂದ ನೋಡು ಕಾಮದಿಂದಲೇ ಆತನ ಸೃಷ್ಟಿ ಲೀಲೆ ಮುಂದುವರಿಯುತ್ತಿರತಕ್ಕ ಮುಂದುವರಿಯುತ್ತದೇ ಅದರಿಂದಲೇ ಸೃಷ್ಟಿ ಆಗ್ತಕ್ಕಂಥದ್ದು ಇಲ್ಲದ್ರೆ ಸೃಷ್ಟಿ ಆಗೋದಕ್ಕೆ ಸಾಧ್ಯ ಇಲ್ಲ ದುಷ್ಟರ ಅವಶ್ಯಕತೆಯೂ ಇದೆ ಒಮ್ಮೆ ಒಂದು ಎಸ್ಟೇಟಿನ ಜನರು ಪುಂಡೆಂದರು ಜಮಂದಾರ ಗೋಲಕ್ ಚೌಧರಿಯನ್ನು ಅಲ್ಲಿಗೆ ಕಳಿಸಬೇಕಾಯಿತು ಆತ ಅಂಥ ನಿರುದ್ದಯಿ ಆತನ ಹೆಸರು ಕೇಳಿಯೇ ಜನರು ಥರ ಥರ ಆರಂಭಿಸಿದರು ಅದರ ಅವಶ್ಯಕತೆಯೂ ಇದೆ ಪ್ರತಿಯೊಂದರ ಅವಶ್ಯಕತೆಯೂ ಇದೆ ಒಮ್ಮೆ ಸೀತೆ ರಾಮನಿಗೆ ಹೇಳಿದಳು ರಾಮ ಅಯೋಧ್ಯೆಯಲ್ಲಿನ ಪ್ರತಿಯೊಂದು ಮನೆಯೂ ಅರಮನೆಯಂತಿದ್ದರೆ ಚೆನ್ನಾಗಿರುತ್ತದೆ ಅನೇಕ ಅನೇಕ ಮನೆ ಮನೆ ನೋಡುತ್ತೇನೆ ಹರಕಲು ಮುರುಕುಲು ಭಾಳ ಹಳೆಯವು ಹಾಗೆಯೇ ಈ ಸ್ವಚ್ಛ ಮೈಸೂರು ಕಾರ್ಯಕ್ರಮ ಹೇಳ್ತಾರೆ ಎಲ್ಲದು ಕ್ಲೀನಾಗಿ ಇದ್ಬಿಟ್ರೆ ನಿಮಗೆ ಸ್ವಚ್ಛ ಮೈಸೂರು ಕಾರ್ಯಕ್ರಮ ಇರ್ತಾ ಇತ್ತಾ ಈ ಪ್ರತಿ ವಾರ ಹೋಗ್ಬಿಟ್ಟು ಯು ಆರ್ ಎಂಜಾಯಿಂಗ್ ಇಟ್ ಅಲ್ವಾ ಯು ಆರ್ ಎಂಜಾಯಿಂಗ್ ಪ್ರತಿಯೊಂದರ ಅವಶ್ಯಕತೆಯೂ ಇದೆ ಅವ್ರು ಹೇಳಿದಂತೆ ಅನೇಕನ ಅನೇಕ ಮನೆ ನೋಡ್ತಾನೆ ಹರುಕಲು ಮುರುಕುಲು ಭಾಳ ಹಳೆಯವು ರಾಮ ಹೇಳಿದ ಸೀತೆ ಎಲ್ಲ ಮನೆಗಳು ಸುಂದರವಾದ ವಾದವೇ ಆಗಿಬಿಟ್ರೆ ಮೇಸ್ತ್ರಿಗಳ ಗತಿ ನಗು ಭಗವಂತ ಎಲ್ಲ ರಮಾರ್ ರಕುಮುವಾರಿ ಸೃಷ್ಟಿಸಿದ್ದಾನೆ ಒಳ್ಳೆಯ ಮರ ವಿಷದ ಗಿಡ ಜೊತೆಗೆ ಜೊಂಡು ಕೂಡ ಪ್ರಾಣಿಗಳಲ್ಲಿಯೂ ಒಳ್ಳೆಯದು ಕೆಟ್ಟದ್ದು ಎಲ್ಲ ಇವೆ ಹುಲಿ ಸಿಂಹ ಎಲ್ಲ ಇವೆ ಇದು ಭಗವಂತನ ಸೃಷ್ಟಿ ಅವನ ಇಚ್ಛೆ ಅವನ ಇಚ್ಛೆಗೂ ಅನುಗುಣವಾಗಿ ಎಲ್ಲವ ಅದಕ್ಕೆ ಕ್ರಿಶ್ಚಿಯನ್ಸ್ ಒಬ್ಬರು ಹೇಳ್ತಾರೆ ಗಾಡ್ ಕ್ರಿಯೇಟೆಡ್ ಹೆವನ್ ಮ್ಯಾನ್ ಕ್ರಿಯೇಟೆಡ್ ಹೆಲ್ ಅಂತಾನೆ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ಸರಾಮಕೃಷ್ಣಾರ್ಪಣೆ ಮಸ್ತು